ಸ್ವಿಣೆ ಅವತಾರರಿಷ್ಠಾ ರಾಮಕೃಷ್ಣ ತವ ಕಥಾ ತಪ್ತಜೀವನ ಕವಿರೀಡಿತ ಕಲ್ಮಷಾಪ್ರವಣಮಂಗಳತ ಭೂವಿ ಭೂರಿದ ಜನಾ ಶ್ರೀರಾಮ್ಕೃಷ್ಣರು ಹೇಳ್ತಾ ಇದ್ದಾರೆ ಭಗವಂತನಿಗೋಸ್ಕರವಾಗಿ ಅತ್ಯಂತ ವ್ಯಾಕುಲತೆಯಿಂದ ಕಣ್ಣೀರು ಸುರಿಸ್ಬೇಕು ಅಂತಂದ್ಬಿಟ್ಟು ಈ ಕಣ್ಣೀರು ಅಂತಕ್ಕಂಥದ್ದು ಅವರೇ ಹೇಳುವಂತೆ ಅತ್ಯಂತ ಪವಿತ್ರವಾದದ್ದು ಆ ಪವಿತ್ರವಾದ ಆ ಜಲವನ್ನು ಭಗವಂತನ ಪಾದವನ್ನು ತೊಳೆಯುವುದಕ್ಕೆ ಭಗವಂತನ ಪಾದಾರವ್ಯದಲ್ಲಿ ಅದನ್ನು ಅರ್ಪಿಸಬೇಕು ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ ಹೇಳ್ತಾರಲ್ಲ ಆ ರೀತಿ ಆ ತೋಯ ಅಂತಂದುಬಿಟ್ರೆ ಅಲ್ಲಿ ನಿಜವಾಗೂ ಕೂಡ ಭಗವದ್ವ್ಯಾಕುಲತೆಯಿಂದ ಬರ್ತಕ್ಕಂಥ ಕಣ್ಣೀರು ಆ ಕಣ್ಣೀರನ್ನು ಭಗವಂತನಿಗೆ ಅರ್ಪಿಸಬೇಕು ಅಂತನ್ಬಿಟ್ಟು ಆ ರೀತಿ ಅಂಥ ಭಗವಂತನಿಗೆ ಅರ್ಪಿಸಬೇಕಾಗಿರ್ತಕ್ಕಂಥ ಕಣ್ಣೀರನ್ನು ಪ್ರಾಪಂಚಿಕ ವಿಷಯಗಳಿಗೆ ನಾವು ಹೊರಿಸ್ತಾ ಇದ್ದೀವಲ್ಲ ಅಂತಂದ್ಬಿಟ್ಟು ಶ್ರೀರಾಮಕೃಷ್ಣರು ಅತ್ಯಂತ ಪರಿತಪಿಸ್ತಾರೆ ಅವರನ್ನು ಹಾಡು ಹೇಳ್ತಾರೆ ಇಲ್ಲಿ ಈ ಸಂದರ್ಭದಲ್ಲಿ ನಂಬಿ ತಾಯಿ ಓ ಎನ್ನ ದಿಹೇಳೇನೋ ನಿನ್ನ ತೊರೆದ ಬಳೆಂತು ಇರಬಲ್ಲಳೋ ನಂಬಿ ತಾಯಿ ಬಂದೇ ಬರ್ತಾಳೆ ಯಾಕೆ ಅಂತಂದ್ಬಿಟ್ರೆ ಯಾರು ನಂಬಿ ಕರೀತಾರೋ ಅವರಿಗೆ ಆ ತಾಯಿಗೆ ಅವ್ರನ್ನ ಕಂಡು ಅತ್ಯಂತ ಪ್ರೀತಿಯಂತೆ ಅತ್ಯಂತ ಪ್ರೀತಿ ಹೇಗೆ ಆಮೇಲೆ ಏನಾಗುತ್ತೆ ಅಂತಂದ್ಬಿಟ್ರೆ ಆಕೆ ಅವ್ರನ್ನ ಬಿಟ್ಬಿಟ್ಟು ಇರೋದಕ್ಕೆ ಆಗೋದಿಲ್ಲ ಬಿರೋ ಇರೋದಕ್ಕೆ ಆಗೋದಿಲ್ಲ ಅಷ್ಟೊಂದು ಪ್ರಿಯ ಪ್ರಿಯರಾಗಿಬಿಡ್ತಾರೆ ಆಕೆಗೆ ಅದಕ್ಕೋಸ್ಕರ ಓಡಿ ಬಂದೇ ಬರ್ತಾಳೆ ಹೇಗೆ ಮಗು ತಾಯಿಯನ್ನು ಕರೆಯೋಕ್ಕೆ ಶುರು ಮಾಡಿದ ತಕ್ಷಣ ತಾಯಿ ಏನೇ ಕೆಲಸ ಮಾಡ್ತಾಯಿದ್ರೂ ಕೂಡ ಅಲ್ಲೇ ಬಿಟ್ಬಿಟ್ಟು ಓಡಿ ಹಾಗೆ ಅವರು ಕೂಡ ದ ಕೂಡ ತಾಯಿ ಓಡಿ ಬಂದುಬಿಡ್ತಾಳೆ ಭಗವನ್ ಭಗವತಿ ಬಿಲ್ವದಳ ಹೂವುಗಳ ತಂದು ಪಾದಕೆ ಮುಡಿಸು ನಿನ್ನ ಭಕ್ತಿಯ ದಿವ್ಯ ಗಂಧದೊಡನೆ ಭಾಳ ಚೆನ್ನಾಗಿದೆ ಆ ಹೂವು ಏನೇನು ನಾವು ಪೂಜೆ ಮಾಡ್ತೀವಲ್ಲ ಆ ಪೂಜೆ ಮೂಲಕ ನಾವು ಭಗವಂತನಿಗೆ ಅರ್ಪಿಸ್ತಲ್ಲ ಅರ್ಪಿಸ್ತೀವಲ್ಲ ಅದು ಭಕ್ತಿಪೂರ್ವಕವಾಗಿ ನಾವು ಅರ್ಪಿಸಬೇಕು ಅಂತನ್ಬಿಟ್ಟು ಇಲ್ಲಿ ಹೇಳ್ತಾರೆ ಭಕ್ತಿಪೂರ್ವಕ ಭಕ್ತಿ ಇಲ್ಲದೆ ಇದ್ಬಿಟ್ರೆ ಅದಕ್ಕೆ ಆ ಪೂಜೆಗೆ ಯಾವ ಬೆಲೆಯೂ ಇರೋದಿಲ್ಲ ಭಕ್ತಿಪೂರ್ವಕವಾಗಿ ನಾವು ಏನೇನು ಅರ್ಪಿಸ್ತೇವೋ ಅದರಿಂದ ಭಕ್ತಿ ಇರಬೇಕು ಭಕ್ತಿಯ ದಿವ್ಯ ಗಂಧದ ಅದರೊಡನೆ ಇರಬೇಕಂತೆ ನಾವು ಬರೀ ಗಂಧಪುಷ್ಪ ಕೊಟ್ಟರೆ ಆಗೋದಿಲ್ಲ ಅವೆಲ್ಲ ಗಂಧ ಹಚ್ಚಿಬಿಟ್ಟು ನಾವು ಪುಷ್ಪ ಕೊಡ್ತೀವಿ ಎಲ್ಲ ಮಾಡ್ತೀವಿ ಗಂಧಪುಷ್ಪ ಸಮರ್ಪ್ಯಾಮಿ ಅಂತನ್ಬಿಟ್ಟು ಹೇಳ್ತೀವಿ ಅಲ್ಲಿ ಆ ಗಂಧ ಯಾವುದು ಅಂತನ್ಬಿಟ್ರೆ ಭಕ್ತಿ ಮತ್ತು ಪರಮಹಂಸರು ಹೇಳುತ್ತಿದ್ದಾರೆ ವ್ಯಾಕುಲತೆ ಉಂಟಾಯಿತು ಎಂದರೆ ಅರುಣೋದಯವಾದ ಹಾಗೆ ಅಂತನ್ಬಿಟ್ಟು ಬಳಿಕ ಸೂರ್ಯೋದಯ ವ್ಯಾಕುಲತೆ ಆದ ನಂತರವೇ ಭಗವಂತನ ದರ್ಶನ ಅಂತನ್ಬಿಟ್ಟು ಹೇಳ್ತಾರೆ ಶ್ರೀರಾಮಕೃಷ್ಣರು ಈ ವ್ಯಾಕುಲತೆಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದರು ಇದನ್ನು ವ್ಯಾಕುಲತಾ ಯೋಗ ಅಂತ ಕರೀತಾರೆ ಶ್ರೀರಾಮಕೃಷ್ಣರು ಶ್ರೀರಾಮಕೃಷ್ಣರಲ್ಲಿ ಈ ಭಗವದ್ ವ್ಯಾಕುಲತೆಯಷ್ಟು ಎಷ್ಟು ತೀವ್ರವಾಗಿತ್ತು ಅಂತಂದ್ಬಿಟ್ರೆ ಅದನ್ನ ನಾವು ಬೇರೆ ಯಾವ ಸಂತರಲ್ಲೂ ಕಾಣೋದೇ ಇಲ್ಲ ಅಂತ ಹೇಳ್ಬೋದು ಅಷ್ಟು ತೀವ್ರವಾದ ವ್ಯಾಕುಲತೆಯನ್ನು ಶ್ರೀರಾಮಕೃಷ್ಣರಲ್ಲಿ ಕಾಣ್ತಿ ಕಾಣ್ತೀವಿ ನೀವು ಅದನ್ನು ನೋಡಿದರೆ ಗೊತ್ತಾಗುತ್ತೆ ಅವ್ರ ಜೀವನ ಓದಿದ್ರೆ ಗೊತ್ತಾಗುತ್ತೆ ಹೇಗೆ ಅವರಿಗೆ ಹಗಲು ರಾತ್ರಿ ಆಯಿತು ಅಂತ ಗೊತ್ತಾಗ್ತಾ ಇರಲಿಲ್ಲವಂತೆ ಅವ ದೇವರ ಸಾಕ್ಷಾತ್ಕಾರ ಆಗಲಿಲ್ಲವಲ್ಲ ಅಂತನ್ಬಿಟ್ಟು ಅವರು ಮುಖವನ್ನು ಇದು ಇದಕ್ಕೆ ನೆಲಕ್ಕೆ ತೀಡಿಬಿಟ್ಟು ಅವರು ಅಳತಾ ಇದ್ರಂತೆ ಹಗಲು ರಾತ್ರಿ ಏನೂ ತಗೊತಾಗ್ತಾ ಇರಲಿಲ್ಲ ಪ್ರತಿದಿನ ಕೂಡ ಒಂದಿನ ಆಗಿ ಹೋ ಆಗಿ ಹೋಯ್ತಲ್ಲ ಇನ್ನು ನನಗೆ ಭಗವಂತನ ಸಾಕ್ಷಾತ್ಕಾರ ಆಗಲಿಲ್ವಲ್ಲ ಅಂತನ್ಬಿಟ್ಟು ಅಷ್ಟೊಂದು ವ್ಯಾಕುಲತೆ ಅಷ್ಟು ವ್ಯಾಕುಲತೆ ಎಷ್ಟು ಮಟ್ಟಿಗೆ ಅಂತಂದ್ಬಿಟ್ರೆ ಆ ಭಗವಂತನ ಇಲ್ಲದಿದ್ದರೆ ಇರೋದಕ್ಕೆ ಆಗೋದೇ ಇಲ್ಲ ಅಂತನ್ಬಿಟ್ಟು ಇರೋದಕ್ಕೆ ಆಗೋದೇ ಇಲ್ಲ ಭಗವಂತನ ಬಿಟ್ಬಿಟ್ಟು ನನಗೆ ಇರೋದಕ್ಕೆ ಆಗೋದಿಲ್ಲ ಅಂತನ್ಬಿಟ್ಟು ಅಷ್ಟು ಮಟ್ಟಿಗೆ ವ್ಯಾಕುಲತೆ ಆ ರೀತಿ ತೀವ್ರವಾದ ವ್ಯಾಕುಲತೆ ಭಗವಂತ ಇಲ್ಲದ್ರೆ ಇರೋದಕ್ಕೆ ಆಗೋದಿಲ್ಲ ನಮಗೆ ಹೇಗೆ ಉಸಿರು ಇಲ್ಲದ್ಬಿಟ್ರೆ ಬದುಕೋದಕ್ಕೆ ಆಗೋದಿಲ್ಲವಲ್ಲ ಆ ಥರ ಭಗವಂತ ಇಲ್ಲದ್ರೆ ನನಗೆ ಇರೋದಕ್ಕೆ ಆಗೋದಿಲ್ಲ ಅನ್ನೋ ರೀತಿಯ ಒಂದು ಭಾವ ಬರಬೇಕು ಅಂತಂದ್ಬಿಟ್ಟು ಹೇಳ್ತಾರವ್ರು ಆ ರೀತಿಯ ಭಾವ ಬಂದುಬಿಟ್ರೆ ಆಗ ಖಂಡಿತವಾಗೂ ಕೂಡ ಭಗವಂತ ಕಾಣಿಸ್ಕೋತಾನೆ ಇದು ಶ್ರೀರಾಮಕೃಷ್ಣರ ಅಭಿಪ್ರಾಯ ಕೂಡ ಜೀವನದಲ್ಲಿ ತೋರಿಸ್ಕೊಟ್ಟಿದ್ದಾರೆ ಹೇಗೆ ವ್ಯಾಕುಲರ್ ಭಗವಂತನ ಕರಿಬೇಕು ಪ್ರಾರ್ಥಿಸಬೇಕು ಅಂತಕ್ಕಂಥದ್ದನ್ನು ಶ್ರೀರಾಮಕೃಷ್ಣ ಅತ್ಯಂತ ಸುಂದರವಾಗಿ ತೋರಿಸ್ಕೊಟ್ಟಿದ್ದಾರೆ ಅವ್ರು ಹೇಳ್ತಾರೆ ಮುಂದೆ ಇದು ಲಾಟು ಮಹಾರಾಜ ಜೀವನದಲ್ಲೂ ನೋಡಬೇಕು ನೀವು ವ್ಯಾಕುಲತೆಯನ್ನು ಲಾಟು ಆವಾಗ ಇನ್ನು ಚಿಕ್ಕ ಹುಡುಗ ಆಗ್ತಾನೆ ಶ್ರೀರಾಮಕೃಷ್ಣ ಹತ್ರ ಬರ್ತಾಯಿರ್ತಾನೆ ರಾಮಚಂದ್ರ ದತ್ತನ ಮನೆಯಲ್ಲಿ ಕೆಲಸದ ಕೆಲಸಕ್ಕಿರ್ತಾನವನು ಶ್ರೀರಾಮಕೃಷ್ಣ ಬರೋದ್ ಶ್ರೀರಾಮಕೃಷ್ಣ ಹತ್ರ ಬರೋಕ್ಕೆ ಶುರು ಮಾಡಿದ ಮೇಲೆ ಅವ್ರ ಕಡೆ ತುಂಬ ಆಕರ್ಷಣೆ ಉಂಟಾಗ್ಬಿಡುತ್ತೆ ಆಮೇಲೆ ಒಂದು ದಿವಸ ಶ್ರೀರಾಮಕೃಷ್ಣ ಕಾಮಾರಪುಕ್ಕೂರ್ಗೆ ಹೋಗ್ತಾರೆ ಅವ್ರ ಹಳ್ಳಿಗೆ ಹಳ್ಳಿ ಹೋದಾಗ ಈಗ ಶ್ರೀರಾಮಕೃಷ್ಣ ಇಲ್ಲವೇ ಇಲ್ಲ ಅವರು ಇಲ್ಲದೇ ಇರತಕ್ಕಂಥ ಅನುಪಸ್ಥಿತಿಯನ್ನು ಅವರಿಲ್ದೇ ಇರೋದನ್ನು ಅವನಿಗೆ ಸೋಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಆ ಹುಡುಗನಿಗೆ ಅವನು ಮನೆ ಹೋದರೂ ಕೂಡ ಕೆಲ ಕೆಲಸ ಮಾಡೋದ್ರಲ್ಲೇ ಆಸಕ್ತಿ ಇಲ್ಲ ಎಲ್ಲ ಕಡೆ ಕಡೆ ಶ್ರೀರಾಮಕೃಷ್ಣ ಇಲ್ಲವಲ್ಲ ಅಂತನ್ಬಿಟ್ಟು ಅವನಿಗೇನೋ ಒಂದು ಮನಸ್ಸಿನಲ್ಲಿ ಹೋಗ್ಬಿಟ್ಟಿದೆ ಶ್ರೀರಾಮಕೃಷ್ಣರು ಯಾವಾಗಲೂ ದಕ್ಷಿಣೇಶ್ವರಲ್ಲಿ ಇದ್ದೇ ಇರ್ತಾರೆ ಅಂತನ್ಬಿಟ್ಟು ಅವರು ಬೇರೆ ಕಡೆ ಹೋಗೋದೇ ಇಲ್ಲ ಅಂತನ್ಬಿಟ್ಟು ಇದ್ದೇ ಇರ್ತಾರೆ ಅಂತಂದ್ಬಿಟ್ಟು ಅವ್ನ ಮನಸ್ಸಿಗೆ ಹೋಗ್ಬಿಟ್ಟಿದೆ ಅದಕ್ಕೋಸ್ಕರವಾಗಿ ಶ್ರೀರಾಮಕೃಷ್ಣ ಇಲ್ಲಿದ್ದೇ ಇದೆ ಇಲ್ಲೇ ಇದ್ದಾರೆ ಅವ್ರು ನನಗೆ ದರ್ಶನ ಕೊಟ್ಟೇ ಕೊಡ್ತಾರೆ ಅಂತನ್ಬಿಟ್ಟು ಒಂದು ಭಾವ ಊಟವೂ ಇಲ್ಲ ತಿಂಡಿಯೂ ಇಲ್ಲ ಮುದ್ದೇನೂ ಇಲ್ಲ ಆ ರೀತಿ ಅಲ್ಲಿ ವ್ಯಾಕುಲತೆಯನ್ನು ಎಲ್ಲಿದ್ದೀರಾ ನೀವು ಎಲ್ಲಿದ್ದರೆ ನೀವು ಕಾಣಿಸ್ಕೋತಾನೆ ಇಲ್ವಲ್ಲ ಎಲ್ಲಿದ್ದೀರಾ ನಾನು ನೀವಿಲ್ಲದೆ ಇರೋದಕ್ಕೆ ಆಗೋದೇ ಇಲ್ಲ ಅಂತಂದ್ಬಿಟ್ಟು ವ್ಯಾಕುಲತನಾಗಿ ಅವನು ಹೊಳತಾ ಇರ್ತಾನಂತೆ ರಾಮ್ಲಾಲ್ ಹೇಳ್ತಾನೆ ನೀನು ಮನೆಗೆ ಹೋಗಪ್ಪ ಇಲ್ಲಿ ಶ್ರೀರಾಮ್ ಇಲ್ಲ ಅವರು ಕಾಮರಬ್ಬಕೂರ್ಗೆ ಹೋಗಿದ್ದಾರೆ ಅವ್ರಿಗೆ ಇವಾಗ ತಡವಾಗುತ್ತೆ ನೀನು ಯಾತಕ್ಕೆ ಇಲ್ಲಿರ್ತೀಯ ಇಲ್ಲ ಏನು ನಾನು ಅವನು ಸಮಾಧಾನ ಮಾಡೋಕ್ಕಾಗೋದೇ ಇಲ್ಲ ಇಲ್ಲೇ ಇದ್ದಾರೆ ಅವರು ಪರಮಹಂಸ ಮಾಶಯ ಅಂತ ಹೇಳೋದು ಪರಮಹಂಸ ಮಾಶೆ ಇಲ್ಲೇ ಇರ್ತಾರೆ ಅಂತ ನನಗೆ ಗೊತ್ತು ದಕ್ಷಿಣೇಶ್ವರ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ ಅಂತನ್ಬಿಟ್ಟು ಇಲ್ಲೇ ಇರ್ತಾರೆ ಅಂತ ಅದಕ್ಕೆ ಸಿಕ್ಕೇ ಸಿಗ್ತಾರೆ ನೋಡೇ ನೋಡಬೇಕು ಅಂತ ಅವನಿಗೆ ತುಂಬ ವ್ಯಾಕುಲತೆ ಉಂಟಾಗುತ್ತೆ ಒಂದು ಆ ರಾಮ್ಲಾಲ್ ಪೂಜೆ ಪೂಜೆ ಮುಗಿಸ್ಕೊಂಬಿಟ್ಟು ಅವನಿಗೆ ಪ್ರಸಾದ ಕೊಡೋಣ ಅಂತನ್ಬಿಟ್ಟು ಆ ಹುಡುಗನಿಗೆ ಹೋಗ್ತಾರಂತೆ ಹೋದಾಗ ನೋಡ್ತಾರೆ ಆಶ್ಚರ್ಯ ಆಗುತ್ತೆ ಅವನು ನಮಸ್ಕಾರ ಮಾಡ್ತಾಯಿದ್ದಾನಂತೆ ಹ್ಞೂ ಬಗ್ಕೊಂಡ್ಬಿಟ್ಟು ನಮಸ್ಕಾರ ಮಾಡ್ತಾ ಇದ್ದಾನಂತೆ ತುಂಬ ಕಣ್ಣೀರು ಸುರಿಸ್ತಾ ಇದ್ದಾನಂತೆ ಆನಂದದಿಂದ ಇದ್ದಾನಂತೆ ಕಣ್ಣೀರು ಸುರಿಸ್ತಾಯಿದ್ದಾನಂತೆ ಆಮೇಲೆ ಸ್ವಲ್ಪ ಹೊತ್ತಿದ ಮೇಲೆ ಅವನು ಎದ್ಬಿಟ್ಟು ಹೇಳೋಕ್ಕೆ ಶುರು ಮಾಡಿದ್ ಎಲ್ಲಿ ಪರಮೇಶ್ವರು ಈಗ ತಾನೇ ಇದ್ರಲ್ಲ ಈಗ ತಾನೇ ಅವ್ನು ನೋಡಿದ್ನಲ್ಲ ಎಲ್ಲಿ ಹೋದರು ಎಲ್ಲಿ ಹೋದರು ಅಂತಂದ್ಬಿಟ್ಟು ಅವನು ಉದ್ಗಾರ ಮಾಡೋಕ್ಕೆ ಶುರು ಮಾಡಿದ್ನಂತೆ ರಾಮಲಾವನಿಗೆ ಆಶ್ಚರ್ಯ ಆಗ್ಬಿಡುತ್ತೆ ಆ ರೀತಿ ವ್ಯಾಕುಲತೆಯಿಂದ ಕರೆದ್ರೆ ಹೇಗೆ ಭಗವಂತ ಬಂದ್ಬಿಡ್ತಾನೆ ಅಂತನ್ಬಿಟ್ಟು ಇದು ಶ್ರೀರಾಮಕೃಷ್ಣ ತೋರಿಸಿರ್ತಕ್ಕಂಥದ್ದು ಆ ರೀತಿ ವ್ಯಾಕುಲತೆ ಬರಬೇಕು ಅಂತ ಅಂದ್ಬಿಟ್ಟು ಶ್ರೀರಾಮಕೃಷ್ಣ ಇಷ್ಟನ ಹೇಳ್ತಾರೆ ನೋಡಿ ಈ ಮೂರು ಪ್ರೀತಿಗಳು ಒಟ್ಟಿಗೆ ಉಂಟಾಗುವುದಾದರೆ ಭಗವಂತ ಗೋಚರವಾಗಿ ಬಿಡುತ್ತಾನೆ ಯಾವ್ಯಾವುದು ವಿಷಿಗೆ ವಿಷಯಗಳ ಮೇಲಿರುವ ಪ್ರೀತಿ ತಾಯಿಗೆ ಮಕ್ಕಳ ಮೇಲಿರುವ ಪ್ರೀತಿ ಸತಿಗೆ ಪತಿಯ ಮೇಲಿರುವ ಪ್ರೀತಿ ಈ ಮೂರು ಪ್ರೀತಿಗಳು ಯಾರಲ್ಲೇ ಆಗಲಿ ಒಟ್ಟಿಗೆ ಮೂಡುವುದಾದರೆ ಅವುಗಳ ಜೋರಿನಿಂದ ಆತನಿಗೆ ಭಗವಂತನ ಸಾಕ್ಷಾತ್ಕಾರವಾಗುವುದು ಅಂತನ್ಬಿಟ್ಟು ಹೇಳ್ತಾರೆ ಅಂತಂದರೆ ಈ ಮೂರು ಆಕರ್ಷಣಗಳು ಕೂಡ ಒಟ್ಟಾಗ್ಬಿಡಬೇಕು ಅಂತನ್ಬಿಟ್ಟು ಎಷ್ಟೊಂದು ಫೋರ್ಸ್ ಆಗ್ಬಿಡುತ್ತೆ ನೋಡಿ ಈ ಮೂರು ಒಟ್ಟಿಗೆ ಸೇರಿಸ್ಬಿಟ್ಟು ಎಷ್ಟೊಂದು ಆ ಫೋರ್ಸ್ ಎಷ್ಟು ಜೋರಾಗಿರುತ್ತೆ ಅಂಥ ಒಂದು ಆಕರ್ಷಣೆ ಉಂಟಾಗ್ಬಿಡ್ಬೇಕು ಭಗವಂತನಿಗೆ ಅಂತ ಭಗವಂತನ ಕಡೆಗೆ ಅಂತನ್ಬಿಟ್ಟು ಇಲ್ಲಿ ಭಾಳ ಚೆನ್ನಾಗಿದೆ ಈ ಮೂರನ್ನು ಕೂಡ ಅವರೆಷ್ಟು ಚೆನ್ನಾಗಿ ಹೇಳ್ತಾರೆ ಶ್ರೀರಾಮಕೃಷ್ಣ ಅಂತನ್ಬಿಟ್ಟು ಇಲ್ಲಿ ಮೂರು ಪ್ರೀತಿಗಳು ಒಂದು ವಿಷಿಗೆ ವಿಷಯಗಳ ಮೇಲೆ ಇರ್ತಕ್ಕಂಥ ಪ್ರೀತಿ ಅಂತಂದ್ಬಿಟ್ರೆ ಅವನಿಗೆ ಹಣದ ಮೇಲೆ ಪ್ರೀತಿ ಇರುತ್ತೆ ಅಥವಾ ಸ್ಥಾನಮಾನಗಳ ಮೇಲೆ ಸಂಪತ್ತಿನ ಮೇಲೆ ಏನೋ ಪ್ರೀತಿ ಇರುತ್ತೆ ಪ್ರಾಪಂಚಿಕ ವಿಷಯದ ಮೇಲೆ ಅವನಿಗೆ ಪ್ರೀತಿ ಅಂದರೆ ಅಲ್ಲಿ ಏನೇ ಇರುತ್ತೆ ಅಂತಂದ್ಬಿಟ್ರೆ ಅವನು ಆ ವಸ್ತುವನ್ನು ತಾನು ಪಡ್ಕೊಬೇಕು ಅಂತಂದ್ಬಿಟ್ಟು ಪೊಸೆಸಿವ್ ಐ ವಾಂಟ್ ಟು ಪೊಸೆಸ್ ದಟ್ ಐ ವಾಂಟ್ ಟು ಹ್ಯಾವ್ ದಟ್ ಅಂತನ್ಬಿಟ್ಟು ಐ ವಾಂಟ್ ಟು ಪೊಸೆಸ್ ದಂಟ್ ಆ ಥರ ಒಂದು ಭಾವನೆ ಭಕ್ತನ ಬರಬೇಕು ಅಂತಂದು ಭಗವಂತನ ನಾನು ಐ ಹಾಂ ಟು ಪೊಸೆಸಿಮ್ ಅಂತ ಐ ಹಾಂ ಟು ಹ್ಯಾವಿಮ್ ಅಂತಂದ್ಬಿಟ್ಟು ಹೇಗೆ ವಿಷಿಗೆ ಆ ವಿಷಿ ವಸ್ತುಗಳನ್ನ ತಾನು ಹೊಂದಬೇಕು ಪಡ್ಕೊಬೇಕು ತನ್ನದನ್ನಾಗಿ ಮಾಡ್ಕೊಬೇಕು ಅಂತಕ್ಕಂಥ ಒಂದು ತೀವ್ರವಾಗಿರ್ತಕ್ಕಂಥ ಲೋಭ ಇರುತ್ತೋ ಆಸೆ ಇರುತ್ತೋ ಅದೇ ರೀತಿಯಾದ ತೀವ್ರವಾಗಿರ್ತಕ್ಕಂಥದ್ದು ಭಗವಂತನ ಪಡಿಬೇಕು ಭಗವಂತ ನನ್ನನ್ನು ನಾವು ಮಾಡ್ಕೊಂಬಿಡಬೇಕು ನನ್ನದನ್ನ ಮಾಡ್ಕೊಂಬಿಡಬೇಕು ಅಂತಕ್ಕಂಥ ಒಂದು ತೀವ್ರವಾಗಿರ್ತಕ್ಕಂಥ ವ್ಯಾಕೃಲತೆ ಬರಬೇಕು ಆ ರೀತಿ ಪೊಸೆಸಿವ್ ಆ್ಯಟಿಟ್ಯೂಡ್ ಅದು ಬರಬೇಕು ಅಂತನ್ಬಿಟ್ಟು ಆಮೇಲೆ ತಾಯಿಗೆ ಮಕ್ಕಳ ಮೇಲೆ ಇರ್ತಕ್ಕ ಮಗುವಿನ ಮೇಲೆ ಇರ್ತಕ್ಕಂಥ ಪ್ರೀತಿ ಅಲ್ಲಿ ಆ ಮಗು ತಾಯಿ ಮಗುವಿಗೋಸ್ಕರ ಏನು ಬೇಕಾದರೂ ಕೂಡ ಅವ್ನು ತ್ಯಾಗ ಮಾಡೋ ಸಿದ್ಧವಾಗಿರ್ತಾಳು ಎಲ್ಲ ತನ್ನ ಸುಖವನ್ನಾಗಲಿ ಸಂಪತ್ತನ್ನಾಗಲಿ ಐಶ್ವರ್ಯ ಏನು ಬೇಕಾದರೂ ಎಂಥ ಕಷ್ಟವೂ ಕೂಡ ಅದು ಇದೆ ಲೆಕ್ಕಕ್ಕೆ ಇಲ್ಲ ಅಷ್ಟರ ಮಟ್ಟಿಗೆ ತಾಯಿಗೋಸ್ಕರವಾಗಿ ಮಗುವಿಗೋಸ್ಕರವಾಗಿ ತಾಯಿ ಏನನ್ನು ಬೇಕಾದರೂ ತ್ಯಾಗ ಮಾಡೋದಕ್ಕೆ ತನ್ನ ಸಮಯವನ್ನು ತನ್ನ ಸುಖವನ್ನ, ತನ್ನ ಊಟವನ್ನು ತನ್ನ ನಿದ್ರೆಯನ್ನು ಎಲ್ಲವನ್ನು ಕೂಡ ತ್ಯಾಗ ಮಾಡೋದಕ್ಕೆ ಆಕೆ ಸಿದ್ಧವಾಗಿರ್ತಾಳೆ ಮಗುವಿಗೋಸ್ಕರವಾಗಿ ಆ ರೀತಿ ಆ ಸೆಲ್ಫ್ ಸ್ಯಾಕ್ರಿಫೈಸಿಂಗ್ ನಮಗೆ ಬರಬೇಕು ಭಗವಂತನ ವಿಷಯದಲ್ಲಿ ಭಗವಂತನಿಗೋಸ್ಕರ ಏನು ಬೇಕಾದರೂ ನಾನು ತ್ಯಾಗ ಮಾಡೋಕ್ಕೆ ಸಿದ್ಧವಾಗಿದ್ದೀನಿ ಏನು ಬೇಕಾದರೂ ನಾನು ಬಿಡೋಕ್ಕೆ ಸಿದ್ಧವಾಗಿದ್ದೀನಿ ನಾನು ಆ ಥರ ಒಂದು ವೈರಾಗ್ಯ ಎಲ್ಲವನ್ನು ಕೂಡ ಬಿಡೋಕ್ಕೆ ಸಿದ್ಧವಾಗಿರ್ತಕ್ಕಂಥ ಒಂದು ಮನಸ್ಥಿತಿ ಇದು ಬರಬೇಕು ಅಂತಂದ್ಬಿಟ್ಟು ಶ್ರೀರಾಮಕೃಷ್ಣ ಅಭಿಪ್ರಾಯದಲ್ಲಿ ಆಮೇಲೆ ಇನ್ನೊಂದು ಸತಿಗೆ ಪತಿವೃತ ಸ್ತ್ರೀಗೆ ಪತಿಯ ಮೇಲೆ ಇರತಕ್ಕಂಥ ಪ್ರೀತಿ ಅಲ್ಲಿ ಏಕಾಂತಿಕ ಭಕ್ತಿ ಏಕಾಂತಿಕ ಭಕ್ತಿ ಅಂದರೆ ಒಂದೇ ಕಡೆಗೆ ಹೋಗ್ತಕ್ಕಂಥದ್ದು ಬೇರೆ ಕಡೆ ಹೋಗೋದೇ ಇಲ್ಲ ಆ ಸತಿಗೆ ಯಾವಾಗಲೂ ಕೂಡ ಪತಿಯ ಮೇಲೇ ಬೇರೆ ಕಡೆ ಎಲ್ಲೇ ಕೆಲಸ ಮಾಡ್ತಾ ಇರಲಿ ಏನೇ ಮಾಡ್ತಾ ಇರಲಿ ಬೇರೆಯವ್ರನ್ನ ನೋಡ್ಕೋತಾ ಇರಲಿ ಏನೇ ಬೇಕಾದರೂ ಮಾಡ್ತಾರೆ ಆದರೆ ಆಕೆಯ ಸಂಪೂರ್ಣ ಆ ಪ್ರೀತಿ ಯಾವಾಗಲೂ ಕೂಡ ಆ ಪತಿ ಕಡೆ ಮಾತ್ರ ಇರುತ್ತೆ ಬೇರೆ ಕಡೆ ಹೋಗೋದೇ ಇಲ್ಲ ಬೇರೆ ಯಾವ ವಿಷಯದ ಕಡೆ ಹೋಗೋದೇ ಇಲ್ಲ ಅದನ್ನು ಏಕಾಂತಿಕ ಭಕ್ತಿ ಅಂತ ಕರೀತಾರೆ ಆ ರೀತಿ ಏಕಾಂತಿಕ ಭಕ್ತಿ ನಮಗೆ ಬರಬೇಕು ಅಂತನ್ಬಿಟ್ಟು ಬೇರೆ ಯಾವ ಕಡೆಗೂ ಕೂಡ ಆಕರ್ಷಣೆ ಎಲ್ ಬೇರೆ ಯಾವ ವಿಷಯಗಳ ಕಡೆ ಆಕರ್ಷಣೆ ಇರಬಾರ್ದು ಆ ಏಕಾಂತವಾಗಿ ಆ ಭಗವಂತನ ಮಾಡೋ ಅವ್ಯಭಿಚಾರಕ ಅವ್ಯಭಿಚಾರಿ ಭಕ್ತಿ ಅಂತ ಹೇಳ್ತಾರೆ ಅವ್ಯಭಿಚಾರಿ ಭಕ್ತಿ ಅಂತಂದ್ಬಿಟ್ರೆ ಅದು ಬೇರೆ ಬೇರೆ ಕಡೆ ಹೋಗೋದೇ ಇಲ್ಲ ಒಂದೇ ಕಡೆ ಮಾತ್ರ ಹೋಗ್ತಾ ಇರುತ್ತೆ ಅಂತನ್ಬಿಟ್ಟು ಅಂಥ ಒಂದು ಭಕ್ತಿ ಆ ರೀತಿ ಭಕ್ತಿ ಇರಬೇಕು ಅಂತ ಅಂದ್ಬಿಟ್ಟು ಈ ಮೂರು ಉದಾಹರಣೆಗಳ ಮೂಲಕ ಹೇಗೆ ಆ ಭಗವಂತನನ್ನು ಪಡೆಯುವುದಕ್ಕೆ ಎಂಥ ಮನೋಭಾವ ಬೇಕು ಅಂತಕ್ಕಂಥದ್ದನ್ನು ಶ್ರೀರಾಮಕೃಷ್ಣರು ಭಾಳ ಚೆನ್ನಾ ಸ್ವಾರಸ್ಯಕರವಾಗಿ ಹೇಳ್ತಾರೆ ಮುಖ್ಯಾಂಶವೇನೆಂದರೆ ಭಗವಂತನನ್ನು ಪ್ರೀತಿಸಬೇಕು ತಾಯಿ ಮಗುವನ್ನು ಪ್ರೀತಿಸುವ ಹಾಗೆ ಸತಿ ಪತಿಯನ್ನು ಪ್ರೀತಿಸುವ ಹಾಗೆ ವಿಷಯಿ ವಿಷಯಿಗಳನ್ನು ಪ್ರೀತಿಸುವ ಪ್ರೀತಿಸುವ ಹಾಗೆ ಈ ಮೂರು ಪ್ರೀತಿಗಳು ಈ ಮೂರು ಆಕರ್ಷಣೆಗಳು ಒಟ್ಟುಗೂಡಿಸಿದರೆ ಆಕರ್ಷಗಳನ್ನು ಒಟ್ಟುಗೂಡಿಸಿದರೆ ಅದು ಏನಾಗುತ್ತದೋ ಅದಷ್ಟನ್ನೂ ಭಗವಂತನ ಕಡೆ ತಿರುಗಿಸುವುದಾದರೆ ಆತನ ದರ್ಶನ ದೊರೆಯುತ್ತದೆ ಅಂತಂದ್ಬಿಟ್ಟು ಶ್ರೀರಾಮಕೃಷ್ಣ ಹೇಳ್ತಾರೆ ವ್ಯಾಕುಲನಾಗಿ ಆತನನ್ನು ಕರೆಯಬೇಕು ಬೆಕ್ಕಿಗೆ ಬೆಕ್ಕಿನ ಮರಿಗೆ ಕೇವಲ ಮಿಯಾವ್ ಮಿಯಾಂವ್ ಅಂತ ತನ್ನ ತಾಯಿಯನ್ನು ಕರೆಯುವುದೊಂದೇ ಗೊತ್ತಿರುವುದು ತಾಯಿಯದನ್ನು ಎಲ್ಲಿ ಇಡುವುದೋ ಅಲ್ಲಿ ಬಿದ್ದಿರುತ್ತದೆ ಕೆಲವು ವೇಳೆ ಅಡಿಗೆ ಮನೆಯಲ್ಲಿ ಇನ್ನೂ ಕೆಲವು ವೇಳೆ ನೆಲದ ಮೇಲೆ ಮತ್ತು ಕೆಲವು ವೇಳೆ ಹಾಸಿಗೆಯ ಮೇಲೆ ಇಡುತ್ತಾಳೆ ಅದಕ್ಕೇನಾದರೂ ತೊಂದರೆ ಬಂದರೆ ಅದು ಕೇವಲ ಮಿಯಾಂ ಮಿಯಾಂ ಅಂತ ಕೂಗುತ್ತದೆ ಅದಕ್ಕೆ ಇನ್ನೂ ಬೇರೆ ಏನೂ ಗೊತ್ತಿಲ್ಲ ತಾಯಿ ಬೇಕೋ ಎಲ್ಲಿದ್ದರೂ ತಾನೇ ಏನೋ ಈ ಮಿಯಾಂ ಮಿಯಾವು ಎಂಬ ಶಬ್ದವನ್ನು ಕೇಳಿದೊಡನೆಯೇ ಮರಿಯ ಹತ್ತಿರಕ್ಕೆ ಬಂದು ಬಿಡುತ್ತಾಳೆ ಅಂತಂದ್ಬಿಟ್ಟು ಈ ಮಗುವಿಗೆ ನೋಡಿ ಈ ಮರಿಗೆ ಬೆಕ್ಕಿನ ಮರಿಗೆ ಅದು ಎಲ್ಲಿ ಬೇಕಾದರೂ ಇಡಲಿ ಅದು ಸಿಮ್ನ ಮಿಯಾ ಮಿಯಾ ಅಂತ ಇರುತ್ತೆ ಕೆಲವು ಕಡೆ ಅದು ನೆಲದ ಮೇಲೆ ಇಡ್ತಾಳಂತೆ ಕೆಲವು ಒಲೆ ಮೇ ಮೇಲೆ ಇಡ್ತಾಳಂತೆ ಕೆಲವು ಕಡೆ ಹಾಸಿಗೆ ಮೇಲೆ ಅಂದರೆ ಅರ್ಥ ಏನು ಅಂತಂದ್ಬಿಟ್ರೆ ನಾವು ನಮ್ಮನ್ನು ಭಗವಂತ ಎಲ್ಲಿರಿಸಿದ್ರೂ ಕೂಡ ಅಲ್ಲಿ ನಾವು ತೃಪ್ತಿಯಿಂದ ಇರಬೇಕು ಅಂತ ಅಂದ್ಬಿಟ್ಟು ಕೆಲವು ಕಡೆ ಸುಖ ಇರ್ಬೋದು ಕೆಲವು ಅನುಕೂಲ ಪರಿಸ್ಥಿತಿ ಇರ್ಬೋದು ಕೆಲವು ಕಡೆ ಅನಾನುಕೂಲ ಪರಿಸ್ಥಿತಿ ಇರ್ಬೋದು ನಮಗೆ ತುಂಬ ವಿರೋಧವಾಗಿರ್ತಕ್ಕಂಥ ಪರಿಸ್ಥಿತಿ ಇರ್ಬೋದು ಎಲ್ಲ ಸಂದರ್ಭದಲ್ಲೂ ಎಲ್ಲಿದ್ರು ಕೂಡ ನಾವು ಕೇವಲ ಭಗವಂತನ ಕರೆಯೋದು ನಿಮಿಯಾವಿಯವ ಅಂತ ಹೇಳ್ತಾ ಇರಬೇಕಷ್ಟೇ ಸುಮ್ಮನೆ ಇದ್ಬಿಡು ನೀವ್ಯಾರು ಮಿಯೋ ಮಿಯೋ ಅಂತ ಹೇಳ್ತಾ ಇರಬೇಡಿ ಅಂತಂದರೆ ಅರ್ಥ ಏನಂತಂದುಬಿಟ್ರೆ ಆ ತಾಯಿಯನ್ನು ಕರಿತಾಯಿರು ಭಗವಂತನ ಕಡೆಗೇನೆ ಒಲಗಿರಬೇಕು ಅಂತ ಅಷ್ಟೇ ಭಗವಂತನ ಕಡೆ ಕಷ್ಟ ಇದ್ರೂ ಅವಳು ಭಗವಂತನ ಕರೆಯೋದು ಸುಖ ಇದ್ದು ಕೂಡ ಭಗವಂತನ ಕರೆಯೋದು ಎಲ್ಲಿದ್ರು ಕೂಡ ನಾವೇನು ಮಾಡ್ತೀವಿ ಅಂತಂದ್ಬಿಟ್ರೆ ಬರೀ ಕಂಪ್ಲೇಂಟ್ ಮಾಡ್ತಾ ಇರ್ತೀವಿ ಅದು ಸರಿಯಿಲ್ಲ ಈ ಕೆಲಸ ಸರಿ ಇಲ್ಲ ಈ ಸನ್ನಿವೇಶ ಸರಿ ಇಲ್ಲ ಆ ವ್ಯಕ್ತಿ ಸರಿ ಇಲ್ಲ ಆ ರೀತಿ ಕಂಪ್ಲೇನ್ ಆ ರೀತಿ ಕಂಪ್ಲೇನಿಂಗ್ ನೇಚರ್ ಇತ್ತು ಅಂತಂದುಬಿಟ್ರೆ ನಾವು ನಿಜವಾಗೂ ಕೂಡ ಭಗವಂತನ ಕಡೆಗೆ ನಿಜವಾದ ಒಲವಿಲ್ಲ ಅಂತ ಅರ್ಥ ಆಗ್ಬಿಡುತ್ತೆ ಆ ರೀತಿ ಅಲ್ಲಿ ಏನಾಗುತ್ತೆ ಅಂದರೆ ಕಂಪ್ಲೇನಿಂಗ್ ಮಾಡ್ತಾ ಇದ್ದಾಗು ಕೂಡ ನಮ್ಮ ಮನಸ್ಸಿನ ಶಕ್ತಿಯೆಲ್ಲ ಆ ಕಡೆ ಹೊಟ್ಟೋಗ್ಬಿಡುತ್ತೆ ಹೆಚ್ಚಿನ ಶಕ್ತಿಯೆಲ್ಲ ಆ ಕಡೆ ಹೊಟ್ಟೋಗ್ಬಿಡುತ್ತೆ ಅದಕ್ಕೋಸ್ಕರ ಏನಾಗುತ್ತೆ ಅಂತಂದುಬಿಟ್ರೆ ನಮಗೆ ಆ ಸಂಪೂರ್ಣವಾಗಿರ್ತಕ್ಕಂಥ ಏಕಾಗ್ರತ ಏಕಾಂತಿಕ ಭಕ್ತಿ ಅಂತ ಹೇಳ್ತೀವಲ್ಲ ಆ ಏಕಾಗ್ರವಾಗಿರ್ತಕ್ಕಂಥ ಭಕ್ತಿ ಬರೋದಿಲ್ಲ ಬೇಕಂದ್ರೆ ಎಲ್ಲ ಕಡೆಯನ್ನು ಹರಿದು ಹಂಚೋಗ್ಬಿಡುತ್ತಲ್ಲ ಎನರ್ಜಿ ಮೆಂಟಲ್ ಎನರ್ಜಿಗೋಸ್ वेस्टेड इन सोमिरी वेस ಅದಿಕೋಸ್ಕರವಾಗಿ આ ರೀತಿ કમ્પ્લેઇન નેચર ಇರಬಹುದು ಅಂತ ಅನ್ಬಿಟ್ಟು सीताराम கிருஷ்ணன் ಹೇಳ್ತಾರೆ ಆ ಬೆಕ್ಕಿನ ತರ ಯಾವಲೂ ಕೂಡ ಎಲ್ಲಿದ್ರೂನು ಕೂಡ ಒಂದೇ ರೀತಿ ಸಂತೃಪ್ತಿರಾಗಿ ಇರ್ತ ಬಿಡ್ಬಹುದು ಯಾವದೇ ಸಂದರ್ಭದಲ್ಲಾದರೂ ಕೂಡ ಒಂದು ತುಂಬಾ ತಮಾಷೆಯಾಗಿ ಸುಂದರವಾಗಿರುತ್ತೆ ಒಂದು ಕಥೆ ಇದೆ ಒಂದು ಸತ್ತಿ ಈ சிவா ಪಾರ್ವತಿ ಇಬ್ಬರುನು ಕೂಡ ವಾಕಿಂಗ್ ಹೋಗಿದ್ರಂತೆ ವಾಕಿಂಗ್ ಹೋಗ್ತಾ ಇರುವಾಗ ಒಂದಕಡೆ ಅವರು ನೋಡ್ತಾರೆ ಈ ಸನಕ ಸನಂದನ ಸನಾತನ ಇವರೆಲ್ಲ ಋಷಿಗಳಿದ್ದಾರಲ್ಲ ಮಹಾ ಋಷಿಗಳವರಲ್ಲ ಹ್ಞೂ ಅವರು ಏನು ಮಾಡಿದ್ದಾರೆ ಅಂತಂದುಬಿಟ್ರೆ ಸುಮ್ಮನೆ ಆಕಾಶದ ಕಡೆ ನೋ ನೋಡ್ತಾ ಕುತ್ಕೊಂಡ್ಬಿಟ್ಟಿದಾರಂತೆ ಕಾ ಕತ್ತು ಅವರು ಎಲ್ಲ ಭಗವಂತನ ಚಿಂತೆ ಆತ್ಮಚಿಂತನೆಯಲ್ಲಿ ಯಾವಾಗಲೂ ಕೂಡ ನಿರತರಾಗಿರ್ತಕ್ಕಂಥವ್ರು ಆ ಕಡೆ ಈ ಕಡೆ ಗಮನವೇ ಇಲ್ಲ ಹೊರ ಸುತ್ತಮುತ್ತ ಏನಾಗ್ತದೆ ಅಂತಕ್ಕಂಥದ್ದು ಕಡೆ ಅರಿವೇನೇ ಇಲ್ಲ ಆ ಅವರು ಉನ್ನತ ಭಗವತ್ ಚಿಂತನೆಯಲ್ಲಿ ಅವರು ಮಗ್ನರಾಗಿದ್ದಾರೆ ಹೀಗೆ ಕೂತ್ಕೊಂಡಿದ್ದಾರಂತೆ ಪಾರ್ವತಿ ಅದನ್ನು ನೋಡಿಬಿಟ್ಟು ಕೋಪ ಬಂತಂತೆ ಹ್ಞೂ ಏನಿದು ನಾವು ಬರ್ತಾಯಿದ್ದೀವಿ ಜಗತ್ತಿನ ತಂದೆ ತಾಯಿಗಳೇ ಬರ್ತಾಯಿದ್ದೀವಿ ನಮ್ಮ ಕಡೆ ಗಮನವೇ ಇಲ್ಲ ಎಷ್ಟೊಂದು ನಮ್ಮನ್ನು ಇವರು ಕಡೆಗಣಿಸ್ತಾ ಇದ್ದಾರಲ್ಲ ಈ ಋಷಿಗಳು ಅಂತಂದ್ಬಿಟ್ಟು ಆಕೆಗೆ ಸ್ವಲ್ಪ ಕೋಪ ಬಂತಂತೆ ಕೋಪ ಬಂದ್ಬಿಟ್ಟು ಅವರ ಥ್ರೋಗಿ ಹೇಳಿದಂತೆ ನೀವೇನು ನಾವು ಬರ್ತಾಯಿರೋದು ಗಮನ ಗಮನನೇ ಇಲ್ಲ ನಮಗೆ ಒಂಟೆ ಥರ ನೀವು ಕಾಲು ಕತ್ತು ಚಾಚಿಕೊಂಡಿದ್ದೀರಾ ಅಂತಂದ್ಬಿಟ್ಟು ನೀವೆಲ್ಲ ಒಂಟೆಗಳಾಗಿ ಅಂತಂದ್ಬಿಟ್ಟು ಶಾಪ ಕೊಟ್ಬಿಡ್ತಾಳೆ ಅವರು ಒಂಟೆಗಳಾದರು ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಅವಳಿಗೆ ಕನಕರ ಬಂತಂತೆ ತಮ್ಮ ಮಕ್ಕಳೆಲ್ವಾ ಎಷ್ಟಾದ್ರೂ ಕೂಡ ತಾಯಿ ಅಲ್ವಾ ಹೇಗಿದ್ದಾರೋ ಏನೋ ನಾನು ಶಾಪ ಕೊಟ್ಬಿಟ್ಟೆ ಈಗ ಒಂಟಿಗಳಾಗ್ಬಿಟ್ಟಿದ್ರು ಎಷ್ಟು ಕಷ್ಟಪಡ್ತಾ ಇದ್ದಾರೋ ಪಾಪ ಏನು ಊಟಕ್ಕಿಲ್ಲ ಏನು ಏನೇನು ತೊಂದರೆಗಳೆಲ್ಲ ಆಗುತ್ತೋ ಗೊತ್ತಿಲ್ಲ ಏನು ತೊಂದರೆ ಇರು ಪಾಪ ಅಂತಂದ್ಬಿಟ್ಟು ಹೋಗ್ತಾಳಂತೆ ಅಲ್ಲಿ ಅವಾಗ ಹೋಗ್ಬಿಟ್ಟು ವಿಚಾರಿಸಿದ್ಲಂತೆ ನಾನು ತೊಂದರೆ ಕೊಟ್ಬಿಟ್ಟೆ ಕೋಪದಲ್ಲಿ ಶಾಪ ಕೊಟ್ಬಿಟ್ಟೆ ನಿಮಗೆ ಎಷ್ಟು ಕಷ್ಟನೋ ಏನೋ ಏನು ತೊಂದರೆ ಆಗ್ತಾಯಿದೆಯೋ ಏನೋ ಅಂತನ್ಬಿಟ್ಟು ಭಾಳ ಚಿಂತೆ ಆಗ್ಬಿಟ್ಟು ನನಗೆ ಅಂಥೇಳ ಆವಾಗ ಅವ್ರು ಹೇಳಿದ್ರಂತೆ ಹ್ಞೂ ಅಮ್ಮ ನಮಗೆ ಏನು ತೊಂದರೆ ಎಲ್ಲ ಇತ್ತು ಈಗ ಏನಿಲ್ಲ ಇಲ್ಲಿ ಸೊಪ್ಪು ಆಮೇಲೆ ಈಗ ಶೌಚದ ಪ್ರಶ್ನೆನೇ ಇಲ್ಲ ಅದಕ್ಕೆಲ್ಲ ಟಾಯ್ಲೆಟೆಲ್ಲ ಬೇಕಾಗ್ತದೆ ಬಂದು ಈಗ ಎಲ್ಲ ಅಂತ ಅಲ್ಲಿ ಮಾಡ್ಬಿಡ್ತೀವಿ ಏನೂ ತೊಂದರೆನೇ ಇಲ್ಲ ಆ ಪಾಪತ್ರ ಏನೂ ಕೂಡ ಇಲ್ಲ ಆಮೇಲೆ ಇನ್ನು ಜನರೆಲ್ಲ ಬರ್ತಾಯಿದ್ರು ಮೊದಲೆಲ್ಲ ಹಾಂ ಜನರೆಲ್ಲ ಬಂದು ತಮ್ಮ ಕಷ್ಟ ಸುಖಗಳನ್ನೆಲ್ಲ ಹೇಳ್ಕೊಳ್ತಾ ಇದ್ರು ಏನೇನೆಲ್ಲ ತೊಂದರೆಗಳೆಲ್ಲ ಇರ್ತು ನಮಗೆ ಸು ಏಕಾಂತ ಭಾಳ ತೊಂದರೆ ಆಗ್ತಾಯಿತ್ತು ಈಗ ಆ ಪ್ರಾಬ್ಲಮ್ಮು ಇಲ್ಲ ಯಾರೂ ಬರೋದಿಲ್ಲ ನಮ್ಮ ಹತ್ರ ಆರಾಮಾಗಿದ್ದೀವಿ ನಾವು ಅಂತ ಹೇಳಿದ್ರು ಅಂತವ್ರು ಈ ಥರ ಪರಿಸ್ಥಿತಿ ಅಂದರೆ ಎಂಥ ಎಂಥ ಕೂಡ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಇರಬೇಕು ಮನಃಸ್ಥಿತಿ ಇರಬೇಕು ಅಂತನ್ಬಿಟ್ಟು ಹಾಗಿದ್ದಾಗ ಏನಾಗತ್ತೆ ಅಂತನ್ಬಿಟ್ರೆ ಆಗ ನಾವು ಸಂಪೂರ್ಣ ಮನಸ್ಸನ್ನು ಭಗವಂತನ ಕಡೆಗೆ ಹರಿಸೋಕೆ ಸಾಧ್ಯವಾಗುತ್ತೆ ಅಂತನ್ಬಿಟ್ಟು ಇದು ಭಾವ ಮಾಸ್ಟರಿಗೆ ಪರಮಹಂಸರ ಮೂರನೇ ದರ್ಶನ ಮತ್ತೊಂದು ಭಾನುವಾರ ಮಧ್ಯ ಅರಪ ಅಪರಾಹ್ನದಲ್ಲಿ ಹಿಂದಿನ ಎರಡು ಬೇಟಿಗಳೇ ಆತನ ಹೃದಯದಲ್ಲಿ ದೊಡ್ಡ ಪರಿವರ್ತನೆಯನ್ನು ತಂದುಬಿಟ್ಟಿದ್ದವು ಹಗಲು ಇರುಳು ಶ್ರೀರಾಮಕೃಷ್ಣ ಸಂಬಂಧವಾಗಿ ವಿಶೇಷತಃ ಆಧ್ಯಾತ್ಮಿಕ ಗಂಭೀರ ತತ್ವಗಳನ್ನು ಅವರು ಎಷ್ಟು ಸುಲಭವಾಗಿ ಸಾಮಾನ್ಯರಿಗೂ ಅರಿವಾಗುವ ರೀತಿಯಲ್ಲಿ ತಿಳಿಸುತ್ತಿದ್ದಾರೆ ಎಂಬುದರ ವಿಷಯವಾಗಿ ಚಿಂತಿಸುತ್ತಲೇ ಇದ್ದ ಇಂತಹ ಮಹಾಪುರುಷರನ್ನು ಆತ ಹಿಂದೆ ಎಂದೂ ಸಂಧಿಸಿರಲಿಲ್ಲ ಪರಮಹಂಸರು ತಮ್ಮ ಚಿಕ್ಕ ಮಂಚದ ಮೇಲೆ ಕುಳಿತುಕೊಂಡಿದ್ದಾರೆ ಕೊಠಡಿ ಭಕ್ತರಿಂದ ತುಂಬಿದೆ ರಜಾದಿನವಾದ್ದರಿಂದ ಅನೇಕ ಭಕ್ತರು ಬಂದಿದ್ದಾರೆ ಅವರಾರ ಪರಿಚಯವೂ ಮಾಸ್ಟರ್ಗೆ ಇನ್ನೂ ಆಗಿರಲಿಲ್ಲ ಆದ್ದರಿಂದ ಆತ ಒಂದು ಮೂಲೆಯಲ್ಲಿ ಕುಳಿತುಕೊಂಡಿದ್ದಾನೆ ಪರಮಹಂಸರು ಹಸನ್ಮುಖಿಗಳಾಗಿ ಭಕ್ತರೊಡನೆ ಮಾತುಕತೆ ಆಡುತ್ತಿದ್ದಾರೆ ಎಷ್ಟು ಚೆನ್ನಾಗಿ ಒಂದು ಚಿತ್ರ ಕೊಡ್ತಾರೆ ಇದು ಓದ್ತಾ ಇದ್ದರೆ ಸಂಪೂರ್ಣ ಆ ಚಿತ್ರ ನಮ್ಮ ಮನಸ್ಸಿಗೆ ಬಂದ್ಬಿಡಬೇಕು ಆ ಥರ ಅವರು ಆ ಚಿತ್ರ ಕೊಡ್ತಾರೆ ಪರಮಹಂಸರು ಹತ್ತೊಂಬತ್ತು ವಯಸ್ಸಿನ ಒಬ್ಬ ಹುಡುಗನನ್ನು ದೇಶಿಸಿ ಕಡೆಗೆ ಬಾಗಿ ಆನಂದದಿಂದ ಏನೇನೋ ಆತನೊಡನೆ ಮಾತನಾಡುತ್ತಿದ್ದಾರೆ ಆತನ ಹೆಸರು ನರೇಂದ್ರ ಕಾಲೇಜಿನಲ್ಲಿ ಓದುತ್ತಿದ್ದಾನೆ ಸಾಧಾರಣ ಬ್ರಹ್ಮ ಸಮಾಜಕ್ಕೆ ಹೋಗಿ ಬರುತ್ತಾ ಇದ್ದಾನೆ ಆತನ ಮಾತುಕತೆಗಳು ತೇಜಃಪುಂಜವಾಗಿವೆ ಕಣ್ಣು ಉಜ್ವಲವಾಗಿವೆ ಭಕ್ತನ ಅವಲೋಕನ ನೋಡಿ ಇಲ್ಲಿ ಮಾಸ್ಟರ್ ಮಹಾಶಯರು ಒಂದೇ ಸತಿ ಫಸ್ಟ್ ಮೊದಲನೇ ಸಾರಿ ನೋಡ್ತಾ ಇದ್ದಿದ್ದು ನರೇಂದ್ರನ ನರೇಂದ್ರನಾಥ ವಿವೇಕಾನಂದರನ್ನ ಮೊದಲನೇ ಸಾರಿ ನೋಡ್ತು ಮೊದಲನೇ ಸತಿ ನೋಡಿದ ತಕ್ಷಣವೇ ಅವನ ಎಲ್ಲ ಗುಣಗಳೆಲ್ಲ ಅವನಿಗೆ ಗೊತ್ತಾಗ್ಬಿಡ್ತು ಅವರಿಗೆ ಅಂದರೆ ಆ ನರೇಂದ್ರನಾಥನಲ್ಲಿ ಆ ತೇಜಸ್ಸು ಅಂತಕ್ಕಂಥದ್ದು ಎಷ್ಟು ಪ್ರಖರವಾಗಿತ್ತು ಅನ್ನೋದನ್ನು ಗೊತ್ತಾಗತ್ತೆ ಅವರ ಆ ಅಪಾರವಾಗಿರತಕ್ಕಂಥ ಪ್ರಖರವಾಗಿರತಕ್ಕಂಥ ಬುದ್ಧಿಶಕ್ತಿ ಆ ಪ್ರತಿಭೆ ಅವರ ಭಗವದ್ಭಕ್ತಿ ಇದೆಲ್ಲದೂ ಕೂಡ ಆ ಮುಖದ ಮೂಲಕ ಆ ಕಣ್ಣಿನ ಮೂಲಕ ಅದು ಪ್ರತಿಬಿಂಬಿತವಾಗ್ತಾ ಇತ್ತು ಅಷ್ಟೊಂದು ಉಜ್ವಲವಾಗಿ ಪ್ರತಿಬಿಂಬಿತವಾಗ್ತಾಯಿತ್ತು ಯಾರು ನೋಡಿದ್ರು ಕೂಡ ಹೋ ಇನ್ನೊಬ್ಬದು ರಿಯಲಿ ಸಮಥಿಂಗ್ ಎಷ್ಟ್ರ ಆರ್ಡಿನರಿ ಅಂತ ಅಂದ್ಬಿಟ್ಟು ಅವರು ಸಾಧಾರಣ ಬ್ರಹ್ಮ ಬ್ರಹ್ಮ ಸಮಾಜಕ್ಕೆ ಸೇರಿದವರು ಆದರೆ ಅಸಾಧಾರಣ ವ್ಯಕ್ತಿ ಭಗವದ್ ಅಭಿಮುಖರಾಗಿರುವವರನ್ನು ವಿಷಯಾಸಕ್ತ ಸಂಸಾರಿಗಳು ಯಾವ ರೀತಿ ನಿಂದಿಸುತ್ತಾರೆ ಎಂಬ ವಿಷಯವಾಗಿ ಮಾತುಕತೆ ಆಗಿರಬೇಕೆಂದು ಮಾಸ್ಟರ್ ಊಹಿಸಿದ ಈ ಜಗತ್ತಿನಲ್ಲಿ ಅಂಥವರು ಎಷ್ಟೊಂದು ಅಸಂಖ್ಯರಾಗಿದ್ದಾರೆ ಅವರೊಡನೆ ಹೇಗೆ ವ್ಯವಹರಿಸಬೇಕು ಎಂಬುದರ ವಿಷಯವಾಗಿ ಮಾತುಕತೆ ಆಗುತ್ತಿದೆ ಈಗ ಅದೇ ಇಲ್ಲಿ ವಿಷಯ ವಿಷಯಾಸಕ್ತರು ಸಾಮಾನ್ಯ ಆಧ್ಯಾತ್ಮಿಕ ಪ್ರವೃತ್ತಿಯುಳ್ಳವರನ್ನು ಕಂಡರೆ ಅವರು ಯಾವಾಗಲೂ ಕೂಡ ನಿಂದಿಸ್ತಾ ಇರ್ತಾರೆ ಏನೋ ಒಂಥರ ಪೆಕ್ಯುಲಿಯರ್ ಅಪ್ಪ ಇವನು ಹ್ಞೂ ವಿಚಿತ್ರ ವ್ಯಕ್ತಿ ಅಂತನ್ಬಿಟ್ಟು ಧ್ಯಾನ ಮಾಡ್ತಾ ಇದ್ದರೆ ಏನಿದು ಧ್ಯಾನ ಮಾಡ್ತಾ ಇವನು ಹ್ಞೂ ತುಂಬ ವಿಚಿತ್ರವಿದೆಯಲ್ಲ ಎಲ್ಲರಂತೆ ಇರಬೇಕು ಅಂತನ್ಬಿಟ್ಟು ಸಾಮಾನ್ಯವಾಗಿ ನಮ್ಮ ಅಭಿಪ್ರಾಯ ಏನು ಅಂತಂದ್ಬಿಟ್ರೆ ನಮ್ಮಂತೆ ಎಲ್ಲರೂ ಇರಬೇಕು ಅಂತಂದ್ಬಿಟ್ಟು ನಮ್ಮಂಗೆ ಎಲ್ಲರೂ ನಾವು ಹೇಗೆ ಜೀವನ ನಡೆಸ್ತಾ ಇದ್ದೀವೋ ಹಾಗೇ ಇತರರು ಕೂಡ ಎಲ್ಲರೂ ಕೂಡ ಜೀವನ ನಡೆಸ್ತಾ ಇರಬೇಕು ಅದೇ ರೀತಿ ಬೇರೆ ರೀತಿ ಇದ್ಬಿಟ್ರೆ ಏನಾಗುತ್ತೆ ಅಂತಂದ್ಬಿಟ್ರೆ ಅವರಿಗೆ ಮನಸ್ಸಿಗೆ ಅಸಮಾಧಾನ ಯಾಕೆ ಅಂತಂದ್ಬಿಟ್ರೆ ನಾವೆಲ್ಲರೂ ಬಯಸೋದೇನಪ್ಪ ಅಂತಂದ್ಬಿಟ್ರೆ ಎಲ್ಲರೂ ನಮ್ಮಂತನೇ ಇರಬೇಕು ಅಂತಕ್ಕಂಥ ಒಂದು ಬಯಕೆ ಯಾಕೆ ಅಂತಂದುಬಿಟ್ರೆ ಎಲ್ಲರೂ ನಮ್ಮಂತನೇ ಇದ್ದಾಗ ನಮಗೆ ಒಂದು ರೀತಿಯ ಮಾರಲ್ ಸಪೋರ್ಟ್ ಸಿಕ್ಕುತ್ತೆ ನೈತಿಕವಾಗಿರ್ತಕ್ಕಂಥ ಆಲಂಬನೆ ಸಿಕ್ಕತ್ತೆ ಹ್ಞೂ ಅವಲಂಬನೆ ಸಿಕ್ಕುತ್ತೆ ಮಾರಲ್ ಸಪೋರ್ಟ್ ಯಾರೋ ಒಬ್ಬರು ಬೇರೆ ಥರ ಇದ್ದಾರೆ ಅಂತಂದ್ಬಿಟ್ರೆ ಏನಾಗುತ್ತೆ ಅಂತಂದ್ಬಿಟ್ರೆ ಸ್ವಲ್ಪ ಅಸಮಾಧಾನವು ಉಂಟಾಗುತ್ತೆ ನಮಗೆ ಕಸಿವಿಸಿ ಆಗುತ್ತೆ ಕಸಿವಿಸಿ ಆಗುತ್ತೆ ಅದಕ್ಕೋಸ್ಕರವಾದ ನಾವು ಏನು ಮಾಡ್ತೀವಿ ಅಂತಂದ್ಬಿಟ್ರೆ ನಮಗಿಂತ ಬೇರೆ ಆಗಿರ್ತಕ್ಕಂಥದ್ದು ಕಂಡುಬಿಟ್ರೆ ನಾವು ಯಾವಾಗಲೂ ಕೂಡ ನಾವು ಅವ್ರನ್ನ ನಿಂದಿಸುವ ಶುರು ಮಾಡ್ತೀವಿ ಶ್ರೀರಾಮಕೃಷ್ಣನ ಉದಾಹರಣೆಯನ್ನು ಕೊಡ್ತಾರೆ ಏನು ಅಂತಂದರೆ ಅದು ಬೇರೆ ಯಾರು ಸಂದರ್ಭದಲ್ಲಿ ಕೊಟ್ಟಿರೋದವರು ಈ ಹೊಸುಗಳೆಲ್ಲ ಇರ್ತಾವಲ್ಲ ಅವ್ರ ಹೊಸುಗಳದ್ದು ಒಂದು ಗ್ರೂಪ್ ಮಾಡಿಕೊಂಡಿರ್ತಾವೆ ಪ್ರತಿದಿನವೂ ಕೂಡ ಅವರೆಲ್ಲ ಹೊಲದಲ್ಲಿ ಮೇಯುವಾಗ ಆ ಗ್ರೂಪಿನೊಡನೆ ಇರ್ತಾವೆ ಯಾವಲ್ಲಾದ್ರೂ ಬೇರೆ ಒಂದು ಹಸು ಒಂದು ಪರಕೀಯವಾಗಿರ್ತಕ್ಕಂಥ ಒಂದು ಹಸು ಬಂದುಬಿಟ್ರೆ ಏನೋ ಮಾಡುತ್ತೆ ಅಂತಂದ್ಬಿಟ್ರೆ ಅವೆಲ್ಲ ಎಲ್ಲ ಸೇರ್ಕೊಂಡ್ಬಿಟ್ಟು ಅದನ್ನು ಹಾಯಿ ಹಾಯಿಸಿ ಹಾಯಿಸಿ ಅದು ಓಡಿಸಿಬಿಡ್ತಾವಂತೆ ಹಾಗೆಯೇ ಇವರು ಕೂಡ ಏನು ಮಾಡ್ತಾರೆ ಅಂತ ಪ್ರಾಪಂಚಿಕ ವಿಷಯರು ಆಧ್ಯಾತ್ಮಿಕ ವ್ಯಕ್ತಿಗಳನ್ನ ಕಂಡರೆ ಆಧ್ಯಾತ್ಮಿಕ ಮನೋಭಾವ ಇರ್ತಕ್ಕಂಥದ್ದು ಒಲವು ಇರ್ತಕ್ಕಂಥವ್ರನ್ನ ಅವರಿಗೆ ಆಗೋದೇ ಇಲ್ಲ ಹೇಗಾದರೂ ಮಾಡಿ ಅವ್ರಿಂದ ಒಂದು ಮಾಡೋದಕ್ಕೆ ಅದಕ್ಕೋಸ್ಕರ ನಿಂದಿಸ್ತಾರೆ ಯಾಕೆಂತಂದ್ಬಿಟ್ಟು ಅವರಿಗೆ ಒಂದು ರೀತಿಯ ಅಸಮಾಧಾನ ಉಂಟು ಕಸಿ ಅವರು ಅಷ್ಟೊಂದು ಚೆನ್ನಾಗಿದ್ದಾರಲ್ಲ ಅದನ್ನು ನೋಡಿಬಿಟ್ಟು ಇವರಿಗೆ ಸಮಾಧಾನ ಆಗೋದಿಲ್ಲ ನಮ್ಮಂತಲೇ ಎಲ್ಲರೂ ಇರಬೇಕು ಅಂತಂದ್ಬಿಟ್ಟು ಈ ರೀತಿ ನಮ್ಮಂತ್ರ ಎಲ್ಲರೂ ಇರಬೇಕು ಅಂತಕ್ಕಂಥ ಒಂದು ಮನೋಭಾವ ಇದೆಯಲ್ಲ ಇದು ಬಹಳ ಸಮಾಜದಲ್ಲಿ ಅತ್ಯಂತ ಶೋಚನೀಯವಾಗಿರ್ತಕ್ಕಂಥ ಸ್ಥಿತಿ ಅಂತ ಹೇಳಬೇಕು ಯಾರನ್ನು ಕೂಡ ನಾವು ನಮ್ಮಂತೆ ಇರಬೇಕು ಅಂತ ಬಯಸ್ಬಾರ್ದು ಬಯಸಬಾರ್ದು ಪ್ರತಿಯೊಬ್ಬರಿಗೂ ಕೂಡ ತಮ್ಮದೇ ಆಗಿರತಕ್ಕಂಥ ಒಂದು ಆದರ್ಶ ಇರುತ್ತೆ ತಮ್ಮದೇ ಆಗಿರತಕ್ಕಂಥ ವೈಯಕ್ತಿಕತೆ ಇರುತ್ತೆ ಅವರವರ ವೈಯಕ್ತಿಕತೆ ಅವರ ಒಂದು ವೈಶಿಷ್ಟಿಕ ಅನುಗುಣವಾಗಿ ಅವರು ಬೆಳೆಯೋದಕ್ಕೆ ನಾವು ಇಷ್ಟಪಡಬೇಕು ಅವರು ಇರೋದಕ್ಕೆ ನಾವು ಉತ್ತೇಜನ ಕೊಡಬೇಕು ಉತ್ತೇಜನ ಕೊಡಬೇಕು ಆ ರೀತಿಯೇ ಇರೋದಕ್ಕೆ ಅದಕ್ಕೆ ಅನುಗುಣವಾಗಿ ಅವರವರ ವೈಶಿಷ್ಟಿಕ ಅನುಗುಣವಾಗಿ ಅವರು ಬೆಳೆಯೋದಕ್ಕೆ ನಾವು ಉತ್ತೇಜನ ಕೊಡಬೇಕು ನಮ್ಮಂತೆ ಅವರಾಗಬೇಕು ಅಂತ ನಾವು ಬಯಸಬಾರ್ದು ಶ್ರೀರಾಮಕೃಷ್ಣ ನರೇಂದ್ರನ ಹೇಳ್ತಾ ಇದ್ದಾರೆ ನರೇಂದ್ರ ನೀನೇನು ಹೇಳುತ್ತೀಯೇ ಪ್ರಾಪಂಚಕರು ಎಷ್ಟೊಂದಾಗಿ ಆಡಿಕೊಳ್ಳುತ್ತಾರೆ ಏನು ಕತೆ ಆದರೆ ನೋಡು ಆನೆ ನಡೆದು ಹೋಗುವಾಗ ಅದರ ಹಿಂದೆ ಎಷ್ಟೊಂದು ಪ್ರಾಣಿಗಳು ಎಷ್ಟೊಂದು ವಿಧವಾಗಿ ಚಿತ್ಕಾರ ಮಾಡುತ್ತವೆ ಆದರೂ ಅದು ಮಾತ್ರ ಹಿಂದಿರಿಗೆ ನೋಡುವುದೇ ಇಲ್ಲ ನಿನ್ನನ್ನು ಯಾರಾದರೂ ನಿಂದಿಸಿದರೆ ನಿನಗೇನು ಅನಿಸುತ್ತದೆ ನರೇಂದ್ರ ಹೇಳ್ತಾನೆ ನಾನು ಭಾವಿಸುತ್ತೇನೆ ನಾಯಿ ಬೌ ಬೌ ಅನ್ನುತ್ತಿದೆ ಅಂತ ಆವಾಗ ಶ್ರೀರಾಮಕೃಷ್ಣ ಹೇಳ್ತಾರೆ ಬೇಡಪ್ಪ ಅಷ್ಟು ದೂರ ಹೋಗಬೇಡ ಅಂತ ಭಾಳ ಚೆನ್ನಾಗಿದೆ ಯಾಕೋಸ್ಕರ ಅಷ್ಟು ದೂರ ಹೋಗಬೇಡ ಅಂತ ಹೇಳಿದರು ಶ್ರೀರಾಮಕೃಷ್ಣರು ಅಂತಂದರೆ ಇಲ್ಲಿ ಶ್ರೀ ನರೇಂದ್ರ ಏನು ಹೇಳ್ತಾನೆ ಅಂದ್ಬಿಟ್ಟು ನಾಯಿ ಥರ ಅವ್ರನ್ನ ಅಷ್ಟೊಂದು ನಾಯಿಯಾಗಿ ಕಣ ಕರ್ ಪರಿಗಣಿಸ್ತಾನೆ ನಾಯಿ ಥರ ಭೂಭವ್ ಅಂತ ಇದ್ದಾವೆ ಅಂತಂದ್ಬಿಟ್ಟು ಆ ರೀತಿ ತಿರಸ್ಕಾರ ಇರಬಾರದು ಅಂತ ಶ್ರೀರಾಮಕೃಷ್ಣ ಭಾವ ಇಲ್ಲಿ ಯಾರ ಬಗ್ಗೆಯೂ ತಿರಸ್ಕಾರ ಇರಬ ಉದಾಸೀನತೆ ಇರಬೇಕು ಉದಾಸೀನರಾಗಿರಬೇಕು ಆದರೆ ತಿರಸ್ಕಾರ ಇರಬಾರ್ದು ಉಪೇಕ್ಷೆ ಇರಬಾರ್ದು ಒಬ್ಬ ವ್ಯಕ್ತಿಯನ್ನು ನಾವು ಕಡೆಗಣಿಸೋದು ಅವನ ಅವನ ಅಸ್ತಿತ್ವಕ್ಕೆ ನಾವು ಗಣನೆ ಕೊಡದೇ ಇರತಕ್ಕಂಥದ್ದು ಮಾನ್ಯತೆ ಕೊಡದೇ ಇರತಕ್ಕಂಥದ್ದು ಇದೆಲ್ಲ ಅದು ಅವನಿಗೆ ನಾವು ಮಾಡಬಹುದಾದ ಅತ್ಯಂತ ದೊಡ್ಡ ಆಘಾತವಂತೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನದೇ ಆಗಿರತಕ್ಕಂಥ ಒಂದು ಸೆಲ್ಫ್ ಐಡೆಂಟಿಟಿ ಇರುತ್ತೆ ಇಂಡಿವಿಜುವಾಲಿಟಿ ಇರುತ್ತೆ ತನ್ನೋದು ತಾನು ಅಂತಕ್ಕಂಥ ಭಾವನೆ ಇರುತ್ತೆ ಅದಕ್ಕೆ ನಾವು ಮಾನ್ಯತೆ ಕೊಡಬೇಕು ಅಂತನ್ಬಿಟ್ಟು ಸಮಾಜದಲ್ಲಿ ಕುಟುಂಬದಲ್ಲಿ ಒಂದು ಸಂಸ್ಥೆಯಲ್ಲಿ ಎಲ್ಲರೂ ಎಲ್ಲ ಎಲ್ಲ ವಿಷಯದಲ್ಲೂ ಕೂಡ ಅದು ಇಲ್ಲದಾಗ ಅವನಿಗೆ ಕನಿಗೆ ಸಿಗ್ತಿಲ್ಲ ಅಂತನ್ಬಿಟ್ರೆ ಅವನು ತುಂಬ ತಾನು ಇಲ್ಲದೇ ಒಂದು ಸ್ಥಿತಿ ಅದನ್ನು ಅವನು ಸಹಿಸೋದಕ್ಕೆ ಆಗೋದಿಲ್ಲ ಬಹಳ ಕಷ್ಟವಾಗಿಬಿಡುತ್ತೆ ಅದು ಅವನಿಗೆ ಕೊಡ ನಾವೊಂದು ಅದೊಂದು ದೊಡ್ಡ ಶಿಕ್ಷೆ ಅಂತ ಬೇರೆ ಎಲ್ಲ ಶಿಕ್ಷೆಗಿಂತಲೂ ಕೂಡ ಅವನ ಅಸ್ತಿತ್ವವನ್ನೇ ನಾವು ಗಣನೆ ಮಾಡದೇ ಇರತಕ್ಕಂಥದ್ದು ಇದೆಯಲ್ಲ ಅದು ಅತ್ಯಂತ ದೊಡ್ಡ ಶಿಕ್ಷೆ ಅಂತ ಅಂದ್ಬಿಟ್ಟು ಹೇಳ್ತಾನೆ ಅದಕ್ಕೆ ಸಂಬಂಧಪಟ್ಟದ್ದೊಬ್ಬರು ಅಬ್ರಹಮ್ ಮಾಸ್ಲೋ ಅಂತ ಅಂದ್ಬಿಟ್ಟು ಒಬ್ಬರು ಒಬ್ಬರ ಸೈಕಾಲಜಿಸ್ಟು ಭಾಳ ಹೇಳ್ತಾರೆ ಹ್ಯೂಮನ್ ಬೀಯಿಂಗ್ಸ್ ಆಫನ್ ರಿಸೆಂಟ್ ಬೀಯಿಂಗ್ ರೂಬ್ರಿಸೈಸ್ಡ್ ಆರ್ ಕ್ಲಾಸಿಫೈಡ್ ವಿಚ್ ಕ್ಯಾನ್ ಬಿ ಸೀನ್ ಬೈ ದೆಮ್ ಆಸ್ ಎ ಡಿನೇಯಲ್ ಆಫ್ ದೇರ್ ಇಂಡಿವಿಜುವಾಲಿಟಿ ಸೆಲ್ಫ್ ಐಡೆಂಟಿಟಿ ಅಂತಂದರೆ ಅವ್ರನ್ನೊಂದು ಯಾವುದೋ ಹೋ ಯು ಬಿಲಾಂಗ್ ಟು ದಟ್ ಪರ್ಟಿಕ್ಯುಲರ್ ಕ್ಲಾಸ್ ಕ್ಯಾಟಗೊರೈಸಿಂಗ್ ಅಂದರೆ ಯಾವುದೋ ಒಂದು ವರ್ಗಕ್ಕೆ ಅವನ್ನು ಸೇರಿಸ್ಬಿಡೋದು ನೀ ಈ ವರ್ಗಕ್ಕೆ ಸೇರಿಸಿದವನಪ್ಪಾ ಅಂತಂದ್ಬಿಟ್ಟು ಅಂತಂದರೆ ಅವನ ವಿಶಿಷ್ಟವಾಗಿರ್ತಕ್ಕಂಥ ವೈಯಕ್ತಿಕತೆಗೆ ನಾವು ಮಾನ್ಯತೆ ನೀಡದೇ ಇರೋಂಥ ಅರ್ಥ ಆ ರೀತಿ ನೀಡದೇ ಇದ್ದಾಗ ಅವನಿಗೆ ಅದನ್ನು ಸಹಿಸೋಕೆ ಆಗೋದಿಲ್ವಂತೆ ಅವನು ಹಿಡ್ದು ಅದನ್ನು ಅದನ್ನು ಇಷ್ಟಪಡೋದಿಲ್ಲ ಆ ರೀತಿ ಅವನ ವೈಶಿಷ್ ವಿಶಿಷ್ಟವಾಗಿರತಕ್ಕಂಥ ಒಂದು ವ್ಯಕ್ತಿತ್ವಕ್ಕೆ ನಾವು ಮಾನ್ಯತೆ ನೀಡದೇ ಅವನು ಅದನ್ನು ಇಷ್ಟಪಡೋದಿಲ್ಲ ಇದು ಇವರು ಕೂಡ ಹೇಳ್ತಾರೆ ಅವರು ಡಾಕ್ಟ್ರ್ ಬಗ್ಗೆ ಕೂಡ ಡಾಕ್ಟರು ಪೇಷಂಟ್ ಯಾರಾದ್ರು ಬಂದರೆ ಪ್ರತಿಯೊಬ್ಬ ಪೇಷಂಟು ಕೂಡ ಪ್ರತಿಯೊಬ್ಬ ರೋಗಿಯೂ ಕೂಡ ಅವನದೇ ಆಗಿರತಕ್ಕಂಥ ವಿಶಿಷ್ಟತೆ ಇರುತ್ತೆ ಅವನು ಒಂದೇ ರೋಗ ಇರ್ಬೋದು ಒಬ್ಬ ಕ್ಯಾನ್ಸರ್ ಅಂತ ಇಟ್ಕೊಳ್ಳಿ ಯಾವುದೋ ಒಂದು ಕ್ಯಾನ್ಸರ್ನಿಂದ ಅವ್ನು ನರಳ್ತಾ ಇರ್ತಾರೆ ಇಬ್ಬರು ಮೂರು ಜನ ನರಳ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ ಇಬ್ಬರು ಮೂರು ಜನ ಒಂದೇ ರೀತಿಯ ಕ್ಯಾನ್ಸರ್ನಿಂದ ನರಳುತ್ತಾ ಇದ್ರೂ ಕೂಡ ಪ್ರತಿಯೊಬ್ಬ ರೋಗಿಯು ಕೂಡ ವಿಶಿಷ್ಟನಂತೆ ಅವನಿಗೆ ಪ್ರತಿಯೊಬ್ಬನು ಕೂಡ ಅದೇ ರೀತಿಯೇ ಮ ಟ್ರೀಟ್ಮೆಂಟ್ ಚಿಕಿತ್ಸೆ ಮಾಡೋದಕ್ಕೆ ಆಗೋದಿಲ್ವಂತೆ ಮೂರು ಜನನೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಚಿಕಿತ್ಸೆ ಮಾಡಬೇಕಂತೆ ಅಂದರೆ ಪ್ರತಿಯೊಬ್ಬನು ಕೂಡ ವೈಶಿಷ್ಟ್ಯ ಅವನದೇನೋ ವೈಶಿಷ್ಟ್ಯ ಇರುತ್ತೆ ಇವನಿಗೇನೋ ವೈಶಿಷ್ಟ್ಯ ಇರುತ್ತೆ ಇವನದ್ದೇನೋ ವೈಶಿಷ್ಟ್ಯ ಇರುತ್ತೆ ಅದಕ್ಕೋಸ್ಕರ ಅದಕ್ಕನುಗುಣವಾಗಿ ಅವನು ಚಿಕಿತ್ಸೆಯನ್ನು ನೀಡಬೇಕು ಎಲ್ಲರೂ ಹೋದ ನೀನು ಕೂಡ ಕ್ಯಾನ್ಸರಪ್ಪ ಇದನ್ನು ಕ್ಯಾನ್ಸರಪ್ಪ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ರೆ ಅವನಿಗೆ ತುಂಬ ಆಘಾತವಾಗುತ್ತೆ ಕೆಲವು ಸತಿ ಏನು ಮಾಡ್ತಾನೆ ಅಂತಂದುಬಿಟ್ರೆ ಏನೋ ತೊಂದರೆಗಳಿರುತ್ತೆ ಮುದುಕರಾಗಿರ್ತಾರೆ ತೊಂದರೆ ಇರುತ್ತೆ ಅಯೋ ಇಡ್ಸ ಓಲ್ಡ್ ಏಜ್ ಪ್ರಾಬ್ಲಮ್ ಬಾ ಅಂತ ಹೇಳಿಬಿಡ್ತಾ ಹಾಗೆ ಹೇಳಿದರೆ ಅವ್ರಿಗೆ ಎಂಥ ಒಂದು ಆಘಾತ ಆಗುತ್ತೆ ತುಂಬ ಆಘಾತವಾಗುತ್ತೆ ಮನಸ್ಸಿಗೆ ಅವನು ಎಷ್ಟು ಪ್ರಾಬ್ಲಮ್ ಆಗಿರ್ಬೋದು ಆದರೂ ಕೂಡ ಅವನಿಗೆ ಮಾನ್ಯತೆಯನ್ನು ಕೊಡಬೇಕು ಆ ವ್ಯಕ್ತಿಗೆ ಮಾನ್ಯತೆಯನ್ನು ಕೊಡಬೇಕು ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸಮಾಜದಲ್ಲಿ ಒಂದು ಕುಟುಂಬದಲ್ಲಿ ಸಂಸ್ಥೆಯಲ್ಲಿ ಪ್ರತಿಯೊಬ್ಬರು ಕೂಡ ಈ ರೀತಿ ಮಾನ್ಯತೆಯನ್ನು ನೀಡ್ತಕ್ಕಂಥದ್ದು ಎಲ್ಲ ಶ್ರೀಮಾತೆ ಶಾರದಾ ದೇವರಲ್ಲಿ ಕಲಿಬೇಕು ನಾವು ಭಾಳ ಚೆನ್ನಾಗಿದೆ ಅವ್ರು ಹೇಳ್ದೆ ಹೇಳ್ತಾರೆ ಒಂದು ಸಮ ಕುಟುಂಬದಲ್ಲಿರುವಾಗ ಪ್ರತಿಯೊಬ್ಬರಿಗೂ ಕೂಡ ಅವರವ್ರ ಯೋಗ್ಯತೆಗೆ ಅನುಗುಣವಾಗಿ ಮಾನ್ಯತೆಯನ್ನು ಕೊಟ್ಬಿಟ್ಟು ನಾವು ವರ್ತಿಸ್ಬೇಕು ಅಂತ ಹೇಳ್ತಾರೆ ಅವ್ರು ಹೇಳ್ತಾರೆ ರಾಧಿ ಮನೆಗೆ ಏನು ನಾನು ಉಡುಗೊರೆ ಕಳಿಸ್ಬೇಕಾಗಿರುತ್ತೆ ಏನೋ ಹಬ್ಬದ ದಿನದಲ್ಲಿ ಉಡುಗೊರೆ ಕಳಿಸ್ತಾರಲ್ಲ ಮನೆಯಲ್ಲ ಸಂಪ್ರದಾಯ ಇರುತ್ತೆ ಏನೋ ಕಳಿಸ್ಬೇಕು ಒಂದು ಕುಪ್ಸ ಬಟ್ಟೆ ಕೊಡಬೇಕು ಅಥವಾ ಹಣ್ಣು ಕಳಿಸ್ಬೇಕು ಏನೋ ಕಳಿಸ್ತಾರೆ ಆಗ ಅವ್ರು ಹೇಳ್ತಾರಂತೆ ರಾಧಿ ಮನೆಯವರಿಗೆ ಕಳಿಸ್ಬೇಕಾಗಿದೆ ಈಗ ಒಂದು ಕುಪ್ಸದ ಬಟ್ಟೆ ಕಳಿಸ್ಬೇಕಾಗಿದೆ ಅದನ್ನು ಸುಮ್ಮನೆ ಅವರು ಕಳಿಸ್ಬೋದು ಸುಮ್ಮನೆ ಕಳ್ಸಬೇಕು ಆದ್ರವ್ರು ಹೇಳು ಕ ಹಾಗೆ ಕಳಿಸೋದಿಲ್ಲ ಅಂತ ನಳಿನಿಯನ್ನು ಕೇಳ್ತಾರಂತೆ ನಳಿನಿಗೂ ರಾಧಿಗೂ ಆಗೋದಿಲ್ಲ ಒಬ್ಬನಗೊಂಡ್ರೆ ಆಗೋದಿಲ್ಲ ಎಣ್ಣೆ ನೀರು ಇದ್ದ ಹಾಗೆ ಆಗೋದಿಲ್ಲ ನಳಿನಿ ಕೇಳ್ತಾರಂತೆ ಕೇಳ್ದ ನಳಿನಿ ನೋಡಮ್ಮ ಈ ಬಟ್ಟೆ ಕಳಿಸ್ಬೋದಾ ಅಂತ ಅಂದ್ಬಿಟ್ಟು ನಳಿನಿ ಅಮ್ಮ ನೋಡಿ ಇದಿಷ್ಟು ಸಣ್ಣದು ಇಷ್ಟು ಸಾಮಾನ್ಯದ ಬಟ್ಟೆ ಕಳಿಸೋದಾ ಚೆನ್ನಾಗಿರೋದಿಲ್ಲ ಇನ್ನೂ ಒಳ್ಳೇದು ಸ್ವಲ್ಪ ಕಳಿಸ್ಬೇಕು ಸಿಲಿಗಿನ ಬಟ್ಟೆ ಕಳಿಸ್ಬೇಕು ಇನ್ನೂ ಒಳ್ಳೇದು ಕಳಿಸೋಣ ಇದು ಚೆನ್ನಾಗಿರೋದಿಲ್ಲ ಕಳ್ಸೋಣ ಅಂತ ಹೇಳ್ತಾಳಂತೆ ಆ ರೀತಿ ಆಮೇಲೆ ಒಳ್ಳೇದು ಕಳಿಸ್ತಾರೆ ಆ ನಾನು ಕೇಳ್ದೇ ಇದ್ಬಿಟ್ರೆ ಏನು ಕಳಿಸ್ತಾರೆ ಇವರು ಮನಸ್ಸಿಗೆ ಬಂದಾಗ ಕಳಿಸ್ತಾರೆ ಹಾಗೆ ಹೇಗೆ ಅಂತ ರೇಗಾಡೋಕ್ಷರ ಮಾಡ್ತಾರಂತೆ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಈ ರೀತಿ ಒಂದು ಮಾನ್ಯತೆಯನ್ನು ಕೊಡಬೇಕು ಅಂತಂದ್ಬಿಟ್ಟು ಆ ರೀತಿ ಅವರವರ ಯೋಗ್ಯತೆಗೂ ಅವರು ಪ್ರತಿಯೊಬ್ಬರಿಗೊಂದು ವ್ಯಕ್ತಿತ್ವ ಇರುತ್ತಲ್ವಾ ಆ ವ್ಯಕ್ತಿತ್ವಕ್ಕೆ ಮಾನ್ಯತೆಯನ್ನು ಕೊಡಬೇಕು ಅದು ಇಲ್ಲದ್ರೆ ಏನಾಗ್ಬಿಡುತ್ತೆ ಅಂತಂದ್ಬಿಟ್ರೆ ಅವರು ತಮ್ಮ ವ್ಯಕ್ತಿತ್ವವನ್ನು ದೇಂಟ್ ಅಸರ್ಟ್ ಇಟ್ ಅಸರ್ಟ್ ಇಟ್ ಯಾವುದೋ ರೀತಿಯಲ್ಲಿ ಅದನ್ನ ಅಸರ್ಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಅದನ್ನು ಮುಂದೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಬೇರೆ ಬೇರೆ ರೀತಿಯನ್ನು ವಿಕೃತ ರೀತಿಯಲ್ಲಿ ಮಾಡಿಬಿಡ್ತಾರೆ ಅದು ತೊಂದರೆ ವಿಕೃತ ರೀತಿನ ಮಾಡಿಬಿಡ್ತಾರೆ ಈಗ ಒಂದು ಮನೆಯಲ್ಲಿ ಯಾರಾದ್ರೂ ಒಬ್ಬ ವ್ಯಕ್ತಿ ಇದ್ದರೆ ಅವನು ಯಾವ್ದರೂ ಅವನನ್ನು ಮಾತಾಡಿಸೋದೇ ಇಲ್ಲ ಸಂಪೂರ್ಣವಾಗಿ ಅವನನ್ನು ಕಡೆಗಣಿಸ್ಬಿಡ್ತಾರೆ ಅಂತ ಇಟ್ಕೊಳ್ಳಿ ಅವನು ಯಾರು ಮಾತಾಡ್ಸೋರೇ ಕೇಳೋರೆ ಇಲ್ಲ ಅಂಥವನಿಗೆ ಏನು ಮಾಡ್ತಾರೆ ಅಂತ ಅವನು ಯಾವುದೋ ರೀತಿಯಲ್ಲಿ ವಿಚಿತ್ರ ಹುಚ್ಚುಚ್ಚು ರೀತಿಯಲ್ಲಿ ವರ್ತಿಸಿ ಶುರು ಮಾಡ್ತಾನೆ ಕೆಲಸ ಅವನು ಹೇಗಾದರೂ ಮಾಡಿ ಅವನು ಎಲ್ಲರ ಗಮನವನ್ನು ಸೆಳೀಬೇಕು ಅಂತನ್ಬಿಟ್ಟು ಆ ರೀತಿ ಮಾಡ್ತಾನೆ ಇದು ಸೈಕಲಾಜಿಲಿ ಸೈಕಲಾಜಿಕಲ್ ಈ ರೀತಿ ಹ್ಯಾಪನ್ಸ್ ಇಟ್ ಹ್ಯಾಪನ್ಸ್ ಲೈಕ್ ದಿಸ್ ಹಿಂದೆಲ್ಲ ಹೆಚ್ಚಾಗ್ತಾ ಇತ್ತು ಇದು ಅಂದರೆ ಏನಾಗುತ್ತೆ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ವಿಚಿತ್ರ ರೀತಿಯಲ್ಲಿ ಬೇರೆಯವರ ಗಮನವನ್ನು ಸೆಳಿಬೇಕು ಅಂತಂದ್ಬಿಟ್ಟು ಅವರು ಪ್ರಯತ್ನ ಪಡ್ತಾರೆ ಆ ರೀತಿ ಸಮಾಜದಿಂದ ಕಡೆಗಣಿಸಲ್ಪಟ್ಟವರು ಅನೇಕ ರೀತಿ ವಿಚಿತ್ರ ರೀತಿಯಲ್ಲಿ ಬೇರೆಯವರ ಗಮನವನ್ನು ಸೆಳೆಯೋದಕ್ಕೆ ಪ್ರಯತ್ನ ಪಡ್ತಾರೆ ಅದಕ್ಕೋಸ್ಕರ ವಿಚಿತ್ರ ವಿಚಿತ್ರ ಡ್ರೆಸ್ ಹಾಕ್ಕೋತಾರೆ ಕೆಲವರೆಲ್ಲ ಅರ್ಧ ತಲೆ ಬಳಸ್ಕೋತಾರೆ ಹ್ಞೂ ಕೆಲವರು ಇಲ್ಲಿ ಜುಟ್ಟಿ ಬಿಡ್ತಾರೆ ಹ್ಞೂ ಹೇಗಾದರೂ ಮಾಡಿ ಗಮನ ಸೆಳೆಯಬೇಕು ಅಟೆನ್ಷನ್ ಡ್ರಾಯಿಂಗ್ ಸಿಂಡ್ರೋಮ್ ಅಂತ ಇದು ಆ ರೀತಿ ಯಾವುದಾದ್ರೂ ರೀತಿ ಇದನ್ನಲ್ಲಿ ಸೆಳೀಬೇಕು ಗಮನ ಸೆಳೀಬೇಕು ಅಂತಕ್ಕಂಥ ಒಂದು ಮನೋಭಾವ ಈ ಮನೋಭಾವ ಅವರಿಗೆ ಗೊತ್ತಿರೋದಿಲ್ಲ ಅವರು ಪ್ರಜ್ಞಾಪೂರ್ವಕವಾಗಿ ರೀತಿ ಮಾಡ್ತಾರೆ ಅಂತಲ್ಲ ಅದು ಅನ್ಕಾನ್ಶಿಯಸ್ಲಿ ಹ್ಯಾಪನ್ಸ್ ಅನ್ಕಾನ್ಷಿಯಸ್ಲಿ ಹ್ಯಾಪನ್ಸ್ ಆ ರೀತಿ ಮಾಡ್ಬಿಟ್ಟು ಅವ್ರು ಗಮನವನ್ನು ಸೆಳೆಯೋದಕ್ಕೆ ಪ್ರಯತ್ನ ಯಾವುದಾದ್ರೂ ರೀತಿಯ ಅಥವಾ ಇನ್ನೊಂದು ಸರ್ತಿ ಇನ್ನೊಂದು ಒಂದು ಮೀಟಿಂಗ್ನಲ್ಲಿ ಅಥವಾ ಯಾರೋ ಒಬ್ಬರು ಇರ್ತಾನೋ ಅವ್ನು ಯಾರೂ ಅವನು ಅವನ ಅಭಿಪ್ರಾಯಕ್ಕೆ ಮಾನ್ಯತೆ ಕೊಡೋದಿಲ್ಲ ಅವ್ನು ಇದ್ದಕ್ಕಿದ್ದಂಗೆ ಜೋರ ಮಾತಾಡೋಕ್ಕೆ ಶುರು ಮಾಡ್ತಾನೆ ತನ್ನ ಅಭಿಪ್ರಾಯ ಜ್ವರ ಹೇಳೋಕ್ಕೆ ಶುರು ಮಾಡ್ತಾನೆ ಹೇಗಾದರೂ ಮಾಡಿ ಅವ್ರ ಗಮನ ಸೆಳೀಬೇಕು ಅಂತಂದ್ಬಿಟ್ಟು ಈ ರೀತಿ ಅನೇಕ ರೀತಿಯಲ್ಲಿ ಜನರು ನಾನು ಜ್ವರ ಮಾತಾಡೋದ್ರೆ ಅದಕ್ಕೋಸ್ಕರ ಅಲ್ಲ ಅಂದರೆ ಯಾಕೋಸ್ಕರ ಅಂತಂದರೆ ಪ್ರತಿಯೊಬ್ಬರೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ವ್ಯಕ್ತಿತ್ವ ಇರುತ್ತೆ ಅದನ್ನು ಅವ್ರು ಉಳಿಸ್ಕೊಂಡು ಬೆಳೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಅದನ್ನು ಉಳಿಸೋದು ಹೇಗೆ ಅದು ಬೇರೆಯವ್ರು ಗಮನಿಸಬೇಕು ಗುರುತಿಸಬೇಕು ಅಲ್ವಾ ಗುರುತಿಸೋದ್ಬಿಟ್ರೇನು ಯಾರೂ ನನ್ನ ನನ್ನನ್ನು ಗುರುತಿಸಲಿಲ್ಲ ಅಂತಂದುಬಿಟ್ರೆ ಆಗೇನಾಗುತ್ತೆ ಅಂತಂದ್ಬಿಟ್ರೆ ನನಗೆ ನನಗೆ ಅಸ್ತಿತ್ವೇ ಇಲ್ಲ ಅಂತಕ್ಕಂಥ ಒಂದು ನಾನು ಇಲ್ಲದೇ ಇರತಕ್ಕಂಥ ಒಂದು ಅನುಭವ ಆಗುತ್ತೆ ಅದನ್ನು ಯಾರಿಗೂ ನೋಬಡಿ ವಾಂಟ್ಸ್ ಟು ಬಿ ನೋಬಡಿ ನೋಬಡಿ ವಾಂಟ್ಸ್ ಟು ಬಿ ನೋಬಾಡಿ ಅದು ಬಹಳ ಮುಖ್ಯ ಆದರೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಪ್ರತಿಯೊಬ್ಬರೂ ಕೂಡ ಆಧ್ಯಾತ್ಮಿಕ ಆದರ್ಶವುಳ್ಳವರು ಅವ್ರ ದೇವ್ ಟ್ರೈ ಟು ಬಿ ನೋ ಬಾಡಿ ಅವ್ರ ನಗಣ್ಯ ವ್ಯಕ್ತಿಯಾಗಿರಬೇಕು ನಗಣ್ಯತೆಯಲ್ಲೇ ಅಗಣ್ಯವಾದ ಸುಖವನ್ನು ಕಾಣತಕ್ಕಂಥದ್ದು ಇದೆಯಲ್ಲ ಇದು ಅಧ್ಯಾತ್ಮ ಅವ್ರು ಯಾವ ಮಾನ್ಯತೆಯನ್ನು ಕೂಡ ಬಯಸಬಾರ್ದು ಯಾರ ಒಂದು ಪ್ರೀತಿಯನ್ನು ಬಯಸಬಾರ್ದು ಯಾರ ಒಂದು ಗುರುತು ರೆಕಾಗ್ನಿಷನ್ನು ಕೂಡ ಬಯಸಬಾರದು ಯಾರ ಒಂದು ಸಹಾನುಭೂತಿಯನ್ನು ಬಯಸಬಾರ್ದು ಅವ್ರು ಏಕಾಂತವಾಗಿರಬೇಕು ಏಕಾಂತವಾಗಿರೋದು ಅಂತಂದ್ಬಿಟ್ರೆ ಕಾಡಲ್ಲಿರೋದು ಅಂತಲ್ಲ ಹ್ಞೂ ಹಿಮಾಲಯದಲ್ಲಿ ಒಟ್ಟಿಗೆ ಒಬ್ಬ ನಿರ್ಜನ ಪ್ರದೇಶದಲ್ಲಿ ಇರೋದು ಅಂತಲ್ಲ ಏಕಾಂತವಾಗಿರೋದು ಅಂತಂದುಬಿಟ್ರೆ ಜನರ ನಡುವೆಯೇ ಏಕಾಂತವಾಗಿರ್ತಕ್ಕಂಥದ್ದು ಇಮೋಷನಲ್ ಇಂಡಿಪೆಂಡೆನ್ಸ್ ಭಾವನಾತ್ಮಕವಾಗಿ ನಾನು ಏಕಾಂತವಾಗಿರ್ತಕ್ಕಂಥದ್ದು ಏನನ್ನೂ ಬಯಸದೆ ಯಾರನ್ನೂ ಬಯಸದೆ ಯಾರ ಪ್ರೀತಿಯನ್ನು ಬಯಸದೆ ಇರ್ತಕ್ಕಂಥ ಒಂದು ಸ್ಥಿತಿ ಆ ರೀತಿಯ ಒಂದು ಮನಸ್ಥಿತಿಯನ್ನು ನಾವು ಬೆಳೆಸ್ಕೊಬೇಕು ಆವಾಗ ಮಾತ್ರ ನಾವು ಆಧ್ಯಾತ್ಮಿಕ ವಾಗಿ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲದ್ರೆ ನಾವು ಇತರರ ಪ್ರೀತಿಯನ್ನು ಇತರರ ಸಹಾನುಭೂತಿಯನ್ನು ಇತರರ ಮಾನ್ಯತೆಯನ್ನು ಯಾವಾಗಲೂ ಕೂಡ ಅದಕ್ಕೋಸ್ಕರ ಹಾತುರಿತಾ ಇದ್ದುಬಿಟ್ರೆ ಆವಾಗ ನಾವು ಭಗವಂತನ ಕಡೆಗೆ ಹೇಗೆ ಹೋಗಕ್ಕೆ ಸಾಧ್ಯ ಅಂದರೆ ನಾವು ಅಷ್ಟು ಮಟ್ಟಿಗೆ ನಾವು ಭಗವಂತನ ವಿಷಯದಲ್ಲಿ ಸಾಧನೆಯಲ್ಲಿ ನಾವು ತೃಪ್ತಿಯನ್ನು ಎಷ್ಟು ಮಟ್ಟಿಗೆ ಪಡಿತೀವೋ ಅಷ್ಟು ಮಟ್ಟಿಗೆ ನಾವು ಇತರರ ಪ್ರೀತಿ ಸಹಾನುಭೂತಿ ಇತ್ಯಾದಿಗಳನ್ನು ಸಾಂತ್ವನ ಇತ್ಯಾದಿಗಳನ್ನು ನಾವು ಬಯಸದೇ ಇರೋದಕ್ಕೆ ಸಾಧ್ಯವಾಗುತ್ತೆ ಶ್ರೀರಾಮಕೃಷ್ಣರು ಒಂದು ಸಾರಿ ಯದುನಾಥ್ ಮಲ್ನ ಮಲ್ಲಿಕನ ಮನೆಗೆ ಹೋಗಿರ್ತಾರೆ ಅಲ್ಲಿ ದುರ್ಗಾಪೂಜೆ ಸಾಮಾನ್ಯ ದುರ್ಗಾಪೂಜೆ ಅಂತಂದ್ಬಿಟ್ರೆ ಶ್ರೀರಾಮಕೃಷ್ಣರಲ್ಲಿ ಹೋಗ್ತಾರೆ ಅವ್ರಿಗೇನು ಇನ್ವಿಟೇಷನ್ ಬೇಕಿಲ್ಲ ಹ್ಞೂ ಹೋಗ್ಬಿಡ್ತಾರೆ ಯಧುನಾಥ್ ಮನೇಲಿ ದುರ್ಗಾಪೂಜೆ ನಡೀತಾ ಇತ್ತು ಶ್ರೀರಾಮಕೃಷ್ಣರು ಒಂದು ದಿವಸ ರಾಕಾಲು ಮತ್ತಿತರರು ಭಕ್ತರೊಡನೆ ಹೋಗಿದ್ರಂತೆ ಅವನು ಯದುನಾಥ ಒಂದು ಮಾರ್ಬಲ್ ಮಂಚ ಇತ್ತಂತೆ ಮಾರ್ಬಲ್ ಟೇಬಲ್ ಥರ ಟೇಬಲ್ ಮೇಲೆ ಅವನು ಆರಾಮ ಮಲ್ಕೊಂಡಿದ್ದ ಹೀಗೆ ಮಾಡ್ಕೊಂಡಿದ್ದಂತೆ ಶ್ರೀರಾಮಕೃಷ್ಣ ಹೋದರೆ ಅವನು ಎಳ್ಳೇ ಇಲ್ಲ ಎಳ್ಳೇ ಇಲ್ಲ ಎದ್ದವ್ ಬರ್ಮಾಡ್ಕೊಬೇಕಲ್ಲ ಬನ್ನಿ ತೆಳಬೇಕಲ್ಲ ಏನೂ ಇಲ್ಲ ಏನು ಭಟ್ಟಾಚಾರ್ಯರೇ ಚೆನ್ನಾಗಿದ್ದೀರಾ ಅಂತ ಕೇಳ್ತಾನೆ ಕೇಳಿದಂತೆ ಶ್ರೀರಾಮಕೃಷ್ಣ ಏನು ಅನಿಸ್ಲೇ ಇಲ್ಲ ಅವ್ರು ನೇರು ಹೋಗ್ತಾರೆಂದು ಹೋ ಚೆನ್ನಾಗಿದ್ದೀನಪ್ಪ ಏನಪ್ಪ ನೀನು ಚೆನ್ನಾಗಿದೆಯಾ ಅಂತ ಕೇಳ್ಬಿಟ್ಟು ಅವರು ದುರ್ಗಾ ಮಂಟಪ ಇರ್ತಲ್ಲ ಅಲ್ಲಿ ಹೋಗ್ಬಿಟ್ಟು ಮಾತನ್ನು ಪ್ರಾರ್ಥನೆ ಮಾಡ್ತಾರಂತೆ ಆಮೇಲೆ ಬರ್ತಾರಂತೆ ಬಂದಾಗಲೂ ಕೂಡ ಇವನೇನು ಏನೂ ಮಾತಾಡ್ಸ್ಲಿಲ್ಲ ಹೇಳಲಿಲ್ಲ ಅಂತ ಮಾತಾಡ್ಸ್ಲೇಲ್ವಂತೆ ಆಮೇಲೆ ಇವರೇ ಕೇಳ್ತಾರಂತೆ ಏನಪ್ಪ ಸ್ವಲ್ಪ ಪ್ರಸಾದ ಕೊಡೋದಿಲ್ವಾ ಅಂತನ್ಬಿಟ್ಟು ಆಮೇಲೆ ಅವ್ರು ಯಾರಾದರೂ ಹೇಳ್ತಾರಂತೆ ಅವ್ನು ಪ್ರಸಾದ ತಂದು ಪ್ರಸಾದ ತಗೊಳ್ತಾರೆ ಬರ್ತಾರೆ ಅವಾಗ ರಾಖಾಲ ಇವರಿಗೆಲ್ಲ ತುಂಬ ಕಸಿವಿಸಿ ಆಗುತ್ತೆ ಏನಿದು ಈ ಥರ ಅಂತನ್ಬಿಟ್ಟು ಅವರು ಶ್ರೀರಾಮಕೃಷ್ಣಗೆ ದೂರಕ್ಕೆ ಶುರು ಮಾಡಿದ್ರಂತೆ ಈ ಥರ ಬರಬಾರ್ದು ನೀವು ಇಂಥವ್ರ ಮನೆಗೆಲ್ಲ ನೀವು ಮಾತು ಆಡಿಸೋದಿಲ್ಲ ಏನು ಮೇಲೂ ಹೇಳುವಿಲ್ಲ ಏನೂ ಇಲ್ಲ ಏನಿದು ನೀವು ಬರಬಾರ್ದು ಅಂತಂದ್ಬಿಟ್ಟು ಆದ್ರೆ ಶ್ರೀರಾಮಕೃಷ್ಣ ಹೇಳ್ತಾರಂತೆ ಯಾತಕ್ಕೆ ಬರಬಾರ್ದು ನಾನು ನಾನು ಇದ್ಮಲ್ಲಿ ನಿಂತ ನೋಡೋಕ್ಕೆ ಬಂದಿದ್ದ ನಾನು ಬಂದಿದ್ದು ತಾಯಿನ ನೋಡೋದಕ್ಕೆ ತಾಯಿನ ನೋಡಿ ಆಯ್ತು ದರ್ಶನ ಆಯಿತು ಪ್ರಸಾದನೂ ಸಿಕ್ತು ಇನ್ನೇನು ಬೇಕು ನನಗೆ ಇನ್ನೇನು ಬೇಕು ಅವ್ನು ಗೌರವ ಕಟ್ಕಂಡು ನನಗೇನು ಆಗ್ಬೇಕಾಗಿದೆ ಅವ್ನು ಮಾತಾಡಿಸ್ಲಿ ಮಾತಾಡ್ಸ್ತಾ ಇರಲಿ ನನಗೇನದ್ರಿಂದ ಅಂಥೇಳ್ಬಿಟ್ಟು ಅವ್ರೊಂದು ಮಾತು ಹೇಳ್ತಾರೆ ಏನಂತಂದ್ಬಿಟ್ರೆ ಇಫ್ ಯು ವಾಂಟ್ ಟು ಬಿ ಎ ಸಾಧು ಕಿಲ್ ಇವರ್ ಈಗೋ ಫಸ್ಟ್ ಅಂತ ಹೇಳ್ತಾರೆ ಇಫ್ ಯು ವಾಂಟ್ ಟು ಬಿ ಎ ಸಾಧು ಕಿಲ್ ಇವರ್ ಈಗೋ ಫಸ್ಟ್ You must not mind, honor or insult. You must not mind, honor or insult. You must not mind, honor or insult. This is an adhyatmika. This is an adhyatmika. This is an adhyatmika. Shri Ramakrishna. Nagutta. Nudappa. Astrudura. Bhagavanta. Bhagavanta. ಸರ್ವ ಸರ್ವಭೂತಗಳಲ್ಲಿಯೂ ಇದ್ದಾನೆ ಆದರೆ ನೀನು ಒಳ್ಳೆಯವರೊಡನೆ ಹೆಚ್ಚಾಗಿ ಬೆರೆಯಬಹುದು ಕೆಟ್ಟವರಿಂದ ಭಾಳ ದೂರದಲ್ಲೇ ಇರಬೇಕು ಹುಲಿಯಲ್ಲಿಯೂ ಭಗವಂತನಿದ್ದಾನೆ ಹಾಗೆಂದು ಅದನ್ನು ಆಲಿಂಗನ ಮಾಡಿಕೊಳ್ಳಲಾಗುವುದಿಲ್ಲ ನೀನು ಕೇಳಬಹುದು ಹುಲಿಯೂ ಭಗವಂತನ ಆವಿರ್ಭಾವವೇ ಹಾಗಿರುವಾಗ ಅದನ್ನು ಕಂಡು ಯಾಕೆ ಹೆದರಿ ಓಡಬೇಕು ಉತ್ತರ ಓಡಿಹೋಗು ಎಂಬುದಾಗಿ ಹೇಳುವವರು ಭಗವದ್ ಅವರ ಭಾವಗಳೇ ಅವರ ಮಾತಿಗೆ ಏಕೆ ಬೆಲೆ ಕೊಡಬಾರದು ಈಗ ಒಂದು ಒಂದೊಳ್ಳೆಯ ಕಥೆ ಹೇಳ್ತಾರೆ ಒಂದು ಕತೆ ಕೇಳು ಒಂದು ಕಾಡಿನಲ್ಲಿ ಒಬ್ಬ ಸಾಧು ತಪಸ್ಸು ಮಾಡಿಕೊಂಡಿದ್ದ ಆತನಿಗೆ ಅನೇಕ ಮಂದಿ ಶಿಷ್ಯರಿದ್ದರು ಆತ ಒಂದು ದಿನ ಶಿಷ್ಯರಿಗೆ ಉಪದೇಶ ಕೊಟ್ಟ ಸರ್ವಭೂತಗಳಲ್ಲಿಯೂ ಭಗವಂತನಿದ್ದಾನೆ ಇದನ್ನು ಅರಿತುಕೊಂಡು ಅವುಗಳಿಗೆ ನಮಸ್ಕಾರ ಮಾಡಬೇಕು ಒಂದು ದಿನ ಒಬ್ಬ ಶಿಷ್ಯ ಹೋಮಕ್ಕೆ ಸಮೀಪ ತರಲು ಕಾಡಿಗೆ ಹೋದ ಅಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ಬಬ್ಬೆ ಬಂತು ಇಲ್ಲಿ ಇರೋರೆಲ್ಲ ಓಡಿ ಹೋಗಿಬಿಡಿ ಒಂದು ಮದಿಸಿದ ಆನೆ ಬರುತ್ತಾ ಇದೆ ಎಲ್ಲರೂ ಕಂಬಿಕಿತ್ತರು ಅವರು ಹೇಳ ಮಾಡೋದು ಎಷ್ಟು ಚೆನ್ನಾಗಿದೆ ನೋಡಿ ಅಲ್ಲ ಕಂಬಿ ಕಿತ್ತರು ಶಿಷ್ಯ ಮಾತ್ರ ಕದಲಿಲ್ಲ ಆತ ವಿಚಾರದಲ್ಲಿ ವಿಚಾರಿಸತೊಡಗಿದ ಆನೆಯೂ ಭಗವಂತನ ಒಂದು ರೂಪ ಆದ್ದರಿಂದ ನಾನೇಕೆ ಹೆದರಿ ಓಡಿ ಹೋಗಲಿ ಅಲ್ಲೇ ನಿಂತು ನಮಸ್ಕಾರ ಹಾಕಿ ಸ್ತೋತ್ರ ಮಾಡಲು ಆರಂಭಿಸಿದಂತೆ ಆನೆಗೆ ಇದನ್ನು ನೋಡಿ ಮಾವುತ ಗಂಟಲು ಕಿತ್ತು ಹೋಗು ಹಾಗೆ ಕಿರಿಚಿಕೊಳ್ಳಲು ಓಡಿ ಹೋಗು ಓಡಿ ಹೋಗು ಹಾಗೂ ಶಿಷ್ಯ ಕದಲೇ ಇಲ್ಲ ಕೊನೆಗೆ ಆನೆ ಬಂದು ಅವನನ್ನು ಸೊಂಡಲಿನಿಂದ ಎತ್ತಿ ಒಂದು ಕಡೆ ಬಿಸಾಡಿ ಹೊರಟು ಶಿಷ್ಯನ ಮೈಯೆಲ್ಲ ಕಿತ್ತು ಹೋಗಿ ಪ್ರಜ್ಞೆ ತಪ್ಪಿ ನೆಲದ ಮೇಲೆ ಬಿದ್ದು ಬೀ ಬೀಳಬೇಕಾಯಿತು ಈ ಸಮಾಚಾರ ಕೇಳಿ ಗುರು ಮತ್ತು ಉಳಿದ ಶಿಷ್ಯರು ಕ್ಷಣ ಮಾತ್ರದಲ್ಲಿ ಅಳಿಗೆ ಬಂದು ಆತನನ್ನು ಆಶ್ರಮಕ್ಕೆ ಎತ್ತಿಕೊಂಡು ಹೋದರು ಔಷಧೋಪಚಾರಗಳ ನಂತರ ಅವನಿಗೆ ಪ್ರಜ್ಞೆ ಬಂತು ಒಬ್ಬ ಆತನನ್ನು ಕೇಳಿದ ಆನೆ ಬರುತ್ತಿದೆ ಎಂಬುದಾಗಿ ಕೇಳಿಯೂ ಏಕೆ ಆ ಬಿಟ್ಟು ಹೋಗಲಿಲ್ಲ ಆತ ಹೇಳಿದ ಗುರುಗಳು ನಮಗೆ ತಿಳಿಸಿದ್ದರೂ ಭಗವಂತನೇ ಮನುಷ್ಯ ಜೀವ ಜಂತು ಇವೇ ಮುಂತಾದ ರೂಪಗಳನ್ನು ಧರಿಸಿದ್ದಾನೆ ಆದರಿಂದ ಆತ ಆನೆಯ ರೂಪದಲ್ಲಿ ಬರುತ್ತಿರುವುದನ್ನು ನೋಡಿ ಆ ಸ್ಥಳ ಬಿಟ್ಟು ಕದಲಿಲ್ಲ ಇದನ್ನು ಕೇಳಿ ಗುರು ಹೇಳಿದರು ಮಗು ಭಗವಂತ ಆನೆಯ ರೂಪದಲ್ಲಿ ಬರುತ್ತಿದ್ದನೆ ಬರುತ್ತಿದ್ದುದೇನೋ ನಿಜ ಆದರೆ ಮಾವುಟಿಗನ ರೂಪದಲ್ಲಿದ್ದ ಭಗವಂತ ತಿಳಿಸಿದ ಅಲ್ಲಿ ನಿಲ್ಲಕೂಡದು ಎಂಬುದಾಗಿ ಭಗವಂತನೇ ಎಲ್ಲ ರೂಪವನ್ನು ಧರಿಸಿರುವುದರಿಂದ ಆತನ ಮಾತಿಗೆ ಏಕೆ ಬೆಲೆ ಕೊಡಲಿಲ್ಲ ಮಾವುಟಿಗನ ರೂಪದಲ್ಲಿದ್ದ ಭಗವಂತ ಮಾತಿಗೂ ನೀನು ಬೆಲೆ ಕೊಡಬೇಕಾಗಿತ್ತು ಎಲ್ಲರೂ ನುಗ್ಗುತ್ತಾರೆ ಅಂತನ್ಬಿಟ್ಟು ಅಲ್ಲಿ ಭಗವಂತ ಮಾವಟಿಗಿನ ರೂಪದಲ್ಲಿ ಭಗವಂತ ಹೇಳ್ದ ನೀನು ಓಡಿ ಹೋಗ್ಬೇಕು ಅಂತನ್ಬಿಟ್ಟು ಆನೆಯನ್ನು ಭಗವಂತ ಕರೆಕ್ಟು ಆನಗೂ ನಮಸ್ಕಾರ ಮಾಡ್ಬೋದು ಇತ್ತು ಅವನು ನಮಸ್ಕಾರ ಮಾಡಿಬಿಟ್ಟು ಮಾವುಟಿಗೆ ಹೇಳೋದಕ್ಕೆ ಮಾತನ್ನು ಕೇಳ್ಬಿಟ್ಟು ಓಡಿ ಹೋಗ್ಬೋದಿತ್ತು ಅದು ಮಾಡಲಿಲ್ಲ ಅವನು ಅವನಲ್ಲೇ ನಿಂತ್ಕೊಂಡಿದ್ದು ಅವನಿಗೆ ತಪ್ಪಾಯಿತು ಅವ್ನು ಮಾಡಿದ್ದು ತಪ್ಪಾಯಿತು ಇದು ಇಲ್ಲಿ ಈ ಪ್ರಸಂಗ ಇದರಲ್ಲಿ ಬರುತ್ತೆ ಲೀಲಾ ಪ್ರಸಂಗದಲ್ಲಿ ಬರುತ್ತೆ ಲೀಲಾಪ್ರಸಂಗದಲ್ಲಿ ಒಂದು ಘಟನೆ ಬರುತ್ತೆ ಏನಂತಂದರೆ ಒಂದು ಸಾರಿ ನರೇಂದ್ರ ಹೇಳ್ತಾನೆ ಮುಂದೆ ಸ್ವಾಮಿ ವಿವೇಕಾನಂದರಾಗ್ತಕ್ಕಂಥವ್ರು ಶ್ರೀರಾಮಕೃಷ್ಣರ ಮಾತುಗಳು ಎಷ್ಟೊಂದು ಅರ್ಥಪೂರ್ಣವಾಗಿರುತ್ತೆ ಎಷ್ಟೊಂದು ಆಳವಾದ ಅರ್ಥ ಪ್ರತಿಯೊಂದು ಮಾತಿನಲ್ಲೂ ಕೂಡ ಎಷ್ಟೊಂದು ಆಳವಾದ ಅರ್ಥ ಅಡಿಗೆರುತ್ತೆ ಅಂತಂದ್ಬಿಟ್ರೆ ಒಂದೊಂದು ಮಾತನ್ನು ತಗೊಂಡ್ಬಿಡ್ಬಿಟ್ಟು ಎಷ್ಟು ಗಂಟೆ ಗಟ್ಟಲೆ ಬೇಕಾದರೂ ಕೂಡ ವ್ಯಾಖ್ಯಾನ ಮಾಡ್ಬೋದು ಅಂತನ್ಬಿಟ್ಟು ಹೇಳಿದನಂತೆ ಒಂದು ಸಾರಿ ಇದನ್ನು ಕೇಳ್ಬಿಟ್ಟು ಮನಮೋಹನ್ ಅಂತ ಒಬ್ಬರು ಭಕ್ತರು ಹೇಳ್ತಾರಂತೆ ಹೌದಾ ನಮಗೇನು ಗೊತ್ತಾಗೋದಿಲ್ವಲ್ಲ ನೀವು ಯೋಚನೆ ಮಾಡೋದಿಲ್ಲ ನಿಮಗೆ ಗೊತ್ತಾಗೋದಿಲ್ಲ ಅಷ್ಟೇ ಹೇಳಿ ಈಗ ಬೇಕಾದ್ರೆ ಹೇಳಿ ಯಾವ್ದಾದ್ರು ಒಂದು ಮಾತನ್ನು ಹೇಳು ನಾನು ಬೇಕಾದರೆ ವಿವರಣೆ ಮಾಡ್ತೀನಿ ವ್ಯಾಖ್ಯಾನ ಮಾಡ್ತೀನಿ ಅಂತ ಅಂದ್ಬಿಟ್ಟು ಆವಾಗ ಈ ಘಟನೆ ಹೇಳ್ತಾರವರು ಶ್ರೀರಾಮಕೃಷ್ಣ ಹೇಳ್ತಾರಲ್ಲ ಈ ಮಾವಟಿಗ ಆನೆಯ ಘಟ ಘಟನೆ ಇದಿಲ್ಲ ಈ ಘಟನೆ ಹೇಳಿ ಇದ್ರ ಬಗ್ಗೆ ನೀನೇನು ಹೇಳ್ತೀಯಾ ಅಂತನ್ಬಿಟ್ಟು ಅವರು ಈ ಘಟನೆಯನ್ನು ತೊಗೊಂಬಿಟ್ಟು ಮೂರು ದಿವಸ ವ್ಯಾಖ್ಯಾನ ಮಾಡಿದ್ರು ಅಂತೆ ದಿವಸ ಈ ಘಟನೆ ಇಟ್ಕೊಂಬಿಟ್ಟು ನರೇಂದ್ರನಾಥ್ ಎಷ್ಟೊಂದು ಇಷ್ಟೊಂದು ಆಳವಾಗಿರ್ತಕ್ಕಂಥ ಅರ್ಥ ಇದೆ ಅದನ್ನು ಹೇಗೋ ಸೊ ಅದನ್ನ ಹೇಗೆ ರಿಲೇಟ್ ಮಾಡ್ತಾರೆ ಅಂತನ್ಬಿಟ್ಟು ಯಾವುದಕ್ಕೆ ಅಂತನ್ಬಿಟ್ರೆ ಈ ಫಿಲಾಸಫಿನಲ್ಲಿ ಒಂದು ದೊಡ್ಡ ಕ್ವಶನು ಪ್ರಶ್ನೆ ಏನು ಅಂತನ್ಬಿಟ್ರೆ ಫ್ರೀ ವಿಲ್ ಆ್ಯಂಡ್ ಪ್ರೀ ಡಿಟರ್ಮಿನೇಷನ್ ಅಂತನ್ಬಿಟ್ಟು ಹ್ಞೂ ಅಂದ್ರೆ ಸ್ವತಂತ್ರ ಇಚ್ಛೆ ಮತ್ತು ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥದು ಎಲ್ಲದು ಪೂರ್ವ ನಿರ್ಧಾರಿತ ಅಂತನ್ಬಿಟ್ಟು ಪ್ರತಿಯೊಂದು ಕೂಡ ಪೂರ್ವ ನಿರ್ಧಾರ ನಿರ್ಧರಿಸುವಂತೆ ಆಗ್ತಕ್ಕಂಥದ್ದು ಇಲ್ಲ ಅದಕ್ಕೆ ವಿರುದ್ಧವಾಗಿದ್ದೇನಪ್ಪ ಅಂತಂದುಬಿಟ್ರೆ ಫ್ರೀ ವಿಲ್ ಅಂತಕ್ಕಂಥದ್ದು ಇದೆ ಸ್ವಾತಂತ್ರ್ಯ ಇಚ್ಛೆ ಅಂತಕ್ಕಂಥದ್ದಿದೆ ಅಂತಕ್ಕಂಥದ್ದು ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಸಿದ್ಧಾಂತ ಇವೆರಡು ಸಿದ್ಧಾಂತಗಳ ಮಧ್ಯೆ ನಿರಂತರ ಅಂದರೆ ಟೈಮ್ ಮೆಮೋರಿಯಲ್ ಅಂತಂದು ಹೇಳ್ತಾರಲ್ಲ ಅನಂತ ಕಾಲದಲ್ಲೂ ಕೂಡ ಭಾಳ ಹಿಂದಿನ ಪುರಾತನ ಕಾಲದಲ್ಲೂ ಕೂಡ ಅದು ಚರ್ಚೆ ನಡೀತಾನೆ ಇದೆ ಅದು ಇನ್ನೂ ಕೂಡ ಅದು ಇತ್ಯರ್ಥ ಆಗೇ ಇಲ್ಲ ಈ ಇದನ್ನು ಅದನ್ನು ಆ ವಿಷ್ಯನ ಇದಕ್ಕೆ ಅನ್ವಯಿಸ್ಕೊಂಡ್ಬಿಟ್ಟು ಅವರು ಮೂರು ದಿನಗಳ ಕಾಲ ಮಾತಾಡಿದರಂತೆ ಇದ್ರ ಬಗ್ಗೆ ಅದು ಹೇಗೆ ಇದಕ್ಕದಕ್ಕೂ ಸಂಬಂಧ ಅದಕ್ಕೆ ಇದಕ್ಕೆ ಸಂಬಂಧ ಅಂತಂದರೆ ಈ ಉದಾಹರಣೆಗೆ ಈಗ ಮಾವುತ ಇದ್ದಾನೆ ಮಾವುತ ಮನುಷ್ಯ ಆನೆ ಪ್ರಾಣಿ ಪ್ರಾಣಿನಲ್ಲಿ ಏನು ಅಂತಂದುಬಿಟ್ರೆ ಅದು ಯಾವಾಗಲೂ ಕೂಡ ತನ್ನ ಹುಟ್ಟರಿವಿನ ಅನುಗುಣವಾಗಿ ಅದು ವರ್ತಿಸ್ತಕ್ಕಂಥದ್ದು ಇನ್ಸ್ಟಿಂಟ್ ಅಂತ ಹೇಳ್ತಾರಲ್ಲ ಇಂಗ್ಲೀಷ್ನ ಇನ್ಸ್ಟಿಂಟ್ ಇನ್ಸ್ಟಿಂಟಿಗೆ ಅನುಗುಣವಾಗಿ ವರ್ತಿಸತಕ್ಕಂಥದ್ದು ಅಲ್ಲಿ ಸ್ವತಂತ್ರವಾಗಿ ವರ್ತಿಸತಕ್ಕಂಥದ್ದು ಅದರಲ್ಲಿಲ್ಲ ಸ್ವತಂತ್ರವಾಗಿ ಕೆಲಸ ಮಾಡ್ತಕ್ಕಂಥದ್ದು ಸ್ವತಂತ್ರವಾಗಿ ನಾವು ವರ್ತಿಸ್ತಕ್ಕಂತಹದ್ದು ಅದಕ್ಕಿಲ್ಲ ಹುಟ್ಟರಿವಿನ ಅನುಗುಣವಾಗಿ ಇನ್ಸ್ಟಿಂಟಿಗೆ ಅನುಗುಣವಾಗಿ ಅದು ವರ್ತಿಸುತ್ತೆ ಅಂದರೆ ಅದರ ವರ್ತನೆ ಎಲ್ಲದೂ ಕೂಡ ಅದು ಅತ್ಯಂತ ಯಾಂತ್ರಿಕವಾಗಿರ್ತಕ್ಕಂತಹದ್ದು ಹುಟ್ಟವರಿಗೆ ಹುಟ್ಟರಿವಿಗೆ ಅನುಗುಣವಾಗಿ ಇರತಕ್ಕಂತಹದ್ದು ಆದರೆ ಮನುಷ್ಯನಿಗೇನಾಗಿದೆ ಅಂತನ್ಬಿಟ್ರೆ ಮನುಷ್ಯ ತಾನು ಅಂತಕ್ಕಂಥದ್ದು ತನ್ನ ಅರಿವಿದೆ ಅವನಿಗೆ ತನ್ನ ಅರಿವಿದೆ ಅಂತ ತನ್ನ ಅರಿವು ಅಂತಂದ್ಬಿಟ್ರೆ ಸೆಲ್ಫ್ ಅವೇರ್ನೆಸ್ ಆ ಅವೇರ್ನೆಸ್ ಇರೋದರಿಂದ ಅವನೇನು ಮಾಡ್ತಾನೆ ಅಂತಂದ್ಬಿಟ್ರೆ ಅವನು ಸ್ವತಂತ್ರವಾಗಿಯೂ ಆಲೋಚನೆ ಮಾಡಬಲ್ಲ ಯಾವುದು ಸರಿ ಯಾವುದು ತಪ್ಪು ಅಂತಂದ್ಬಿಟ್ಟು ಅವನು ನಿರ್ಧಾರ ಮಾಡಬಲ್ಲ ಇದು ಒಳಿತು ಕೆಡುಕು ಯಾವುದು ಒಳಿತು ಯಾವುದು ಕೆಡುಕು ಅಂತಂದ್ಬಿಟ್ಟು ಅವನು ನಿರ್ಧಾರ ಮಾಡಬಲ್ಲ ಅವನು ಈ ರೀತಿ ವಿಚಾರ ಮಾಡ್ತಕ್ಕಂಥ ಸ್ವತಂತ್ರವಾಗಿ ಆಲೋಚನೆ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಅವನಿಗೆ ಇದೆ ಯಾಕೋಸ್ಕರ ಅವನಿಗಿದೆ ಅಂತಂದುಬಿಟ್ರೆ ಅವನಲ್ಲಿ ಚೈತನ್ಯ ಶಕ್ತಿ ಹೆಚ್ಚು ಆವಿರ್ಭಾವವಾಗಿದೆ ಈ ಆನೆಯಲ್ಲಿ ಪ್ರಾಣಿನಲ್ಲಿ ಆ ಚೈತನ್ಯ ಶಕ್ತಿ ಹೆಚ್ಚು ಆವಿರ್ಭಾವವಾಗಿಲ್ಲ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಅದು ಆವಿರ್ಭಾವ ಮ್ಯಾನಿಫೆಸ್ಟೇಷನ್ ಇಸ್ ಲೆಸ್ ಇನ್ನು ಮನುಷ್ಯನಲ್ಲಿ ಏನು ಅಂತಂದುಬಿಟ್ರೆ ಮ್ಯಾನಿಫೆಸ್ಟೇಷನ್ ಇಸ್ ಮೋರ್ ಅದು ಹೆಚ್ಚು ಆವಿರ್ಭಾವವಾಗಿದೆ ಅಭಿವ್ಯಕ್ತವಾಗಿದೆ ಆದ್ದರಿಂದ ಅವನಲ್ಲಿ ಏನಾಗುತ್ತೆ ಅಂತಂದುಬಿಟ್ರೆ ಅವನಲ್ಲಿ ನೈತಿಕ ಪ್ರಜ್ಞೆ ಇದೆ ಯಾವುದು ಒಳಿತು ಯಾವುದು ಕೆಡುಕು ಅಂತನ್ಬಿಟ್ಟು ಆದ್ದರಿಂದ ಅವನ ಒಂದು ಅಭಿಪ್ರಾಯಕ್ಕೆ ಇವನು ಈ ಶಿಷ್ಯ ಹೆಚ್ಚು ಒತ್ತನ್ನು ಕೊಡಬೇಕಾಗಿತ್ತು ಮನುಷ್ಯನ ಅಭಿಪ್ರಾಯಕ್ಕೆ ಮನುಷ್ಯ ಅವನು ಹೇಳ್ತಾ ಇದನ್ನು ಓಡ್ಹೋಗು ಅಂತಂದ್ಬಿಟ್ಟು ಅದನ್ನು ಮಾಡಿಲ್ಲ ಅವನು ಅಲ್ಲಿ ಮನುಷ್ಯನಲ್ಲಿ ಏನಾಗುತ್ತೆ ಅಂತಂದುಬಿಟ್ರೆ ಸ್ವತಂತ್ರ ಇಚ್ಛೆ ಅಂತಕ್ಕಂಥದ್ದು ಫ್ರೀವಿಲ್ ಅಂತಕ್ಕಂಥದ್ದು ಹೆಚ್ಚು ಜಾಗೃತವಾಗಿರುತ್ತೆ ಯಾಕೋಸ್ಕರವಾಗಿ ಅಂತಂದುಬಿಟ್ರೆ ಅವನಲ್ಲ ಚೈತನ್ಯ ಹೆಚ್ಚು ಜಾಗೃತವಾಗಿರೋದ್ರಿಂದ ಆದರೆ ಇದು ಕೂಡ ಸರಿ ಇಲ್ಲ ಅಂತ ಹೇಳ್ಬೋದು ಇದನ್ನು ಹೇಳೋಕ್ಕಾಗಲ್ಲ ಅತ್ಯಂತ ಇನ್ನೊಂದು ಮುಂದೆ ಹೋದರೆ ಯಾಕೆ ಅಂತನ್ಬಿಟ್ರೆ ನಾವು ಮಾಡ್ತಕ್ಕಂಥ ಮನುಷ್ಯ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸವೂ ಕೂಡ ಪೂರ್ವ ನಿರ್ಧಾರಿತ ಪ್ರೀ ಡಿಟನ್ಮೆಂಟ್ ಪ್ರತಿಯೊಂದು ಕೂಡ ನಾವು ಹೊಂದ್ಕೋತೀವಿ ನಾವು ಫ್ರೀ ವಿಲ್ ಇದೆ ನನ್ನ ಮನಸ್ಸಿಗೆ ಬಂದ ಈ ತಕ್ಷಣ ನಾನು ಮಾತಾಡೋದು ನಿಲ್ಸ್ಬಿಟ್ಟು ಓಡ್ ಹೋಗ್ಬಿಡ್ಬೋದು ಅಲ್ವಾ ನನಗೆ ಫ್ರೀ ವಿಲ್ ಇದೆ ನಾನು ಈಗ ಬೇಡ ಅಂತ ಅನಿಸ್ಬಿಡ್ತೇನೆ ನನಗೆ ಆತು ನಿಲ್ಲಿಸ್ಬಿಟ್ಟು ಓಡೋಗಿಬಿಡ್ತೇನೆ ನಾನು ಆ ರೀತಿ ನಿರ್ಧಾರ ಮಾಡ್ತೀನಲ್ಲ ಆ ನಿರ್ಧಾರ ಮಾಡೋದು ಯಾವುದರಿಂದ ಅಂತಂದ್ಬಿಟ್ರೆ ಒಂದು ಕೆಲವೇ ಸೆಕೆಂಡ್ಗಳ ಮುಂಚೆ ನನ್ನ ಬ್ರೈನ್ ನಿರ್ಧಾರ ಮಾಡಿರುತ್ತದನ್ನು ಬ್ರೈನ್ ಎಲ್ಲ ನಿರ್ಧಾರ ಆಗ್ಬಿಟ್ಟಿರುತ್ತೆ ಆ ಬ್ರೈನ್ ನಿರ್ಧಾರ ಮಾಡಿದ್ರೂ ಅನ್ಗುಣ ನಾನು ಮಾಡ್ತೀನಿ ಎಲ್ಲಿದೆ ಫ್ರೀವಿಲ್ ನನಗೆ ನನ್ನ ಮಾತಿಗಾಗಲಿ ನನ್ನ ಆ್ಯಕ್ಷನಿಗಾಗಲಿ ಎಲ್ಲೂ ಕೂಡ ನನಗೆ ಫ್ರೀ ವಿಲ್ ಅಂತಕ್ಕಂಥದ್ದೇ ಇಲ್ಲ ಇದೆಲ್ಲರೂ ಕೂಡ ಪೂರ್ವ ನಿರ್ಧಾರಿತ ನಾನು ಮಾತ್ರ ಅಂದ್ಕೋತೀನಿ ನಾನು ನನಗೊಂದು ಫ್ರೀ ವಿಲ್ ಅದಕ್ಕೋಸ್ಕರ ಸ್ವಾಮಿ ವಿವೇಕಾನಂದ ಹೇಳ್ತಾಳೆ ಫ್ರೀ ವಿಲ್ ಇಸ್ ಅ ಮಿಸ್ ಅಂತ ಅಂದ್ಬಿಟ್ಟು ವಿಲ್ ಕೆನಾಟ್ ಬಿ ಫ್ರೀ ಯಾಕೆಂತನ್ಬಿಟ್ಟು ಇಟ್ ಇಸ್ ಅ ಪ್ರಾಡಕ್ಟ್ ಆಫ್ ಮ್ಯಾಟರ್ ಪ್ರಕೃತಿಯಿಂದ ಆಗಿರ್ತಕ್ಕಂಥದ್ದು ಪ್ರಕೃತಿಯಿಂದ ಆಗಿರ್ತಕ್ಕಂಥದ್ದು ಪ್ರತಿಯೊಂದರೂ ಕೂಡ ಕಾರ್ಯ ಕಾರ್ಯಕಾರಣ ಸಂಬಂಧದಿಂದ ಸಂಬದ್ಧವಾಗಿರ್ತಕ್ಕಂತಹದ್ದು ಅಲ್ಲಿಂದ ಅಲ್ಲೂ ಕೂಡ ಫ್ರೀವಿಲ್ ಇಲ್ಲ ನನಗೆ ಅನಿಸುತ್ತೆ ಈಗಿನ ಸಂದರ್ಭದ್ದು ನನಗೆ ಅನಿಸುತ್ತೆ ಫ್ರೀವಿಲ್ ಇದೆ ಅಂತನ್ಬಿಟ್ಟು ನನ್ನ ಇಚ್ಛಾನುಸಾರವಾಗಿ ನಾನು ಮಾಡ್ತೀನಿ ಅಂತನ್ಬಿಟ್ಟು ಸೊ ಶ್ರೀರಾಮಕೃಷ್ಣ ಭಾಳ ಚೆನ್ನಾಗಿ ಹೇಳ್ತಾರೆ ಭಗವಂತನೇ ಮನುಷ್ಯನಲ್ಲಿ ಫ್ರೀವಿಲ್ ಅಂತಕ್ಕಂಥದ್ದನ್ನು ಸ್ವತಂತ್ರ ಇಚ್ಛೆ ಅಂತಕ್ಕಂಥ ನಾನು ಸ್ವಲ್ಪ ಮಟ್ಟಿಗೆ ಕೊಟ್ಟಿದ್ದಾನೆ ಇಲ್ಲದ್ಬಿಟ್ರೆ ಏನಾಗುತ್ತೆ ನೈತಿ ನೀತಿ ಅನೈತಿಕತೆ ಎಲ್ಲ ಜಾಸ್ತಿ ಆಗ್ಬಿಡುತ್ತೆ ನಾನು ಅವನು ಒಬ್ಬ ಕೊಲೆ ಮಾಡ್ತಾನೆ ಕೊಲೆ ಮಾಡಿ ನನಗೆ ನಾನು ಇಚ್ಛಿಂದ ಕೊಲೆ ಮಾಡಿದ್ದು ಅಲ್ವೇ ಇಲ್ಲ ನನಗೆ ಫ್ರೀ ವಿಲ್ ಇಲ್ವೇ ನಾನು ಇಚ್ಛಿಂದ ಕೊಲೆ ಮಾಡಿಲ್ಲ ನಾನು ಅಂತ ತಪ್ ತಪ್ಪಿಸ್ಕೊಂಡ್ಬಿಡ್ಬೋದು ಅದಕ್ಕೋಸ್ಕರವಾಗಿ ಅವನಿಗೇನು ಮಾಡಿದ್ದಾನೆ ಅಂದರೆ ಭಗವಂತ ಸ್ವಲ್ಪ ಫ್ರೀ ವಿಲ್ ಅಂತಕ್ಕಂಥ ಇಟ್ಟಿದ್ದಾನೆ ನೀತಿ ಅನೀತಿ ಎಲ್ಲದಕ್ಕೂ ಕೂಡ ಅರ್ಥವೇ ಇರೋದಿಲ್ಲ ಸಮಾಜ ವ್ಯವಸ್ಥೆ ಉಂಟಾಗ್ಬಿಡುತ್ತೆ ಇಟ್ ಎಲ್ ವಿ ಕ್ಯಾಸ ಇನ್ ದಿ ಸೊಸೈಟಿ ಅಂತಂದ್ಬಿಟ್ಟು ಅದಕ್ಕೆ ಫ್ರೀ ವಿಲ್ ಅಂತ ಇಟ್ಕೊ ಅದು ಕೂಡ ಇಟ್ ಇಸ್ ವೆರಿ ಮಚ್ ಲಿಮಿಟೆಡ್ ಈಗ ಗುರು ಉದಾಹರಣೆ ಕೊಡ್ತಾರಲ್ಲ ಒಂದು ಹಸುವಿನ ಒಂದು ಮರಕ್ಕೆ ಕಟ್ಟಿರ್ತಾರೆ ಮರ ಕಟ್ಟಿರ್ತಾರೆ ಏನಾಗುತ್ತೆ ಅಂದರೆ ಆ ಎಷ್ಟು ಹಗ್ಗ ಎಷ್ಟು ಉದ್ದ ಇರುತ್ತೋ ಅಷ್ಟು ಮಟ್ಟಿಗೆ ಅದು ಅದನ್ನ ಏನು ಮಾಡ್ತೀವಿ ನಾವು ಹಸು ಏನು ಮಾಡುತ್ತೆ ಅಂತಂದ್ಬಿಟ್ಟು ಮರಕ್ಕೆ ಸುತ್ತಾಕಿ ಸುತ್ತ ಸುತ್ತಾಕಿ ಸುತ್ತಾಕಿ ಅದನ್ನು ಕೂಡ ಅದನ್ನು ಕಳ್ಕೊಂಬಿಡುತ್ತೆ ಅಷ್ಟು ಮೂವ್ಮೆಂಟನ್ನು ಕೂಡ ಕಳ್ಕೊಂಬಿಡುತ್ತೆ ಆ ಸ್ವಾತಂತ್ರ್ಯನೂ ಕೂಡ ಕಳ್ಕೊಂಬಿಡುತ್ತೆ ಆ ರೀತಿ ನಾವು ಮಾಡ್ಕೋತೀವಿ ಅದರಿಂದ ಅದಕ್ಕಿಂತ ಮುಂದೆ ಇಲ್ಲ ಆ ಹಗ್ಗ ಎಷ್ಟುದ್ದ ಇರುತ್ತೋ ಅಷ್ಟಕ್ಕೆ ಮಾತ್ರ ನಮಗೆ ಫ್ರೀ ವೀಲ್ ಅದಕ್ಕಿಂತ ಮುಂದೆ ಇಲ್ಲ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ತಮ್ಮದೇ ಆಗಿರತಕ್ಕಂಥ ಒಂದು ಲಿಮಿಟೆಡ್ ಸ್ಥಿತಿನಲ್ಲಿ ಪರಿಮಿತಿನಲ್ಲಿ ಅವರಿಗೆ ಸ್ವಾತಂತ್ರ್ಯ ಇಚ್ಛೆ ಅಂತಕ್ಕಂಥದ್ದಿರುತ್ತೆ ಅದನ್ನು ಅವರು ಸರಿಯಾದ ರೀತಿಯಲ್ಲಿ ಬಳಸ್ಕೊಬೇಕಷ್ಟೇ ಆದರೆ ಆತ್ಯಂತಿಕ ದೃಷ್ಟಿಯನ್ನು ನೋಡಿದರೆ ಎಲ್ಲದೂ ಕೂಡ ಒಂದು ಯಾವುದೋ ಒಂದು ನಿಯಮದ ಮೂಲಕ ಒಂದು ಕಾಸ್ಮಿಕ್ ಕ್ಲಾ ಅಂತ ಹೇಳ್ತೀವಲ್ಲ ಅದ್ರ ಮೂಲಕ ನಡೀತಾ ಇರತಕ್ಕಂಥದ್ದು ಭಗವಂತನ ಇಚ್ಛೆ ಅಂದರೆ ಎಲ್ಲ ಆಗ್ತಕ್ಕಂಥದ್ದು ಇದು ನಮಗೆ ಅರಿವಾಗ್ತಕ್ಕಂಥದ್ದು ನಾನು ಅಂತಕ್ಕಂಥದ್ದು ಹೋದಾಗ ನಾನು ಅಂತಕ್ಕಂಥದ್ದು ಹೋಗಬೇಕು ಎಲ್ಲಿವರಿಗೆ ನಾನು ಅಂತಕ್ಕಂಥದ್ದು ವೈಯಕ್ತಿಕತೆ ಭಾವ ಇರುತ್ತೋ ನಮಗೆ ಅಲ್ಲಿವರಿಗೆ ನಾನು ಏನೇನು ಮಾಡ್ತೇನೋ ಅದಕ್ಕೆಲ್ಲ ನಾನೇ ಜವಾಬ್ದಾರ ಆ ದೃಷ್ಟಿಯಿಂದ ಪ್ರತಿಯೊಬ್ಬರಿಗೂ ಕೂಡ ಫ್ರೀವಿಲ್ ಅಂತಕ್ಕಂಥದ್ದಿದೆ ಸ್ವತಂತ್ರ ಇಚ್ಛೆ ಅಂತಕ್ಕಂಥದ್ದಿದೆ ಆ ಒಂದು ದೃಷ್ಟಿಯಿಂದ ಈ ಇದನ್ನು ಎಷ್ಟು ಬೇಕಾದರೂ ಇದನ್ನು ಚರ್ಚೆ ಮಾಡ್ತಾ ಹೋಗ್ಬೋದು ಹ್ಞೂ ತಿನ್ನುಗಟ್ಟಲೆ ಇದನ್ನು ಕೂತ್ಕೊಂಡು ಚರ್ಚೆ ಮಾಡ್ತಾ ಹೋಗ್ಬೋದು ಇದೊಂದು ದೊಡ್ಡ ಸಮಸ್ಯೆ ಫಿಲಾಸಫಿನಲ್ಲಿ ದೊಡ್ಡ ಸಮಸ್ಯೆ ನಮ್ಮ ಇಂಡಿಯನ್ಸ್ ಫಿಲಾಸಫಿನಲ್ಲೂ ಕೂಡ ಇದು ಬರುತ್ತೆ ರಮಣ ಮಹರ್ಷಿಗಳು ಬಹಳ ಆಶ್ಚರ್ಯವಾಗುತ್ತೆ ಅವ್ರ ಜ್ಞಾನಿಗಳು ಹ್ಞೂ ದೊಡ್ಡ ಜ್ಞಾನಿಗಳು ಅವರು ಈ ಪ್ರಿ ಡಿಟಮಿನೇಷನನ್ನು ಒಪ್ತಾರೆ ಅವರು ಪ್ರೀಟಮ್ ಅವರು ಎಲ್ಲದೂ ಕೂಡ ಪೂರ್ವ ನಿರ್ಧಾರಿತ ಅಂತಂದ್ಬಿಟ್ಟು ಅವ್ರ ಪ್ರಕಾರ ಪ್ರತಿಯೊಂದಕ್ಕೆ ಪೂರ್ವದಿಂದ ಆದರೆ ಪ್ರತಿಯೊಂದು ಆಗ್ತಕ್ಕಂಥದ್ದು ಒಂದು ಕಾರ್ಯಕಾರಣ ಸಂಬಂಧದಿಂದ ಆಗ್ತಕ್ಕಂಥದ್ದು ಎಲ್ಲ ಪ್ರಕೃತಿ ನಿಯಮದಿಂದ ಆಗ್ತಾ ನನ್ನ ಒಂದು ಏನು ಅಂತಂದುಬಿಟ್ರೆ ನಾನು ನಾನೇನು ಮಾಡಬೇಕು ಏನು ಮಾಡಬಾರ್ದು ಅಂತನ್ಬಿಟ್ರೆ ನನಗೆ ನನ್ನ ನನ್ನ ಕೈನಲ್ಲಿ ಇರೋದು ಏನು ಅಂತಂದ್ಬಿಟ್ರೆ ನಾನು ಅದರೊಡನೆ ಒಂದಾಗ್ತೀನೋ ಅಥವಾ ಒಂದಾಗೋದಿಲ್ಲವೋ ಅಂತನ್ಬಿಟ್ಟು ಒಂದಾಗಿಬಿಟ್ರೆ ನಾನು ಅದರಲ್ಲಿ ಸಿಕ್ಕಾಕ್ಕೊಂಬಿಡ್ತೀನಿ ಆ ಚೇಂಜ್ನಲ್ಲಿ ಸಿಕ್ಕಾಕೊಂಡ್ಬಿಡ್ತೀನಿ ಆ ಚಕ್ರದಲ್ಲಿ ಸಿಕ್ಕಾಕೊಂಡ್ಬಿಡ್ತೀನಿ ಆದರೆ ನನಗೆ ಒಂದು ಅವಶ್ಯಕ ಅವಕಾ ಅವಕಾಶ ಇದೆ ನಾನು ಅದರಿಂದ ಬೇರೆ ಆಗ್ಬೋದು ನಾನು ಆ ಕಾರ್ಯಕಾರಿಣಿ ಸರಪಳಿಯಲ್ಲಿ ಬದ್ಧನಾಗದೇ ಇರ್ಬೋದು ಆ ರೀತಿಯ ಒಂದು ಸಾಮರ್ಥ್ಯ ಮಾತ್ರ ನನಗಿದೆ ಅದನ್ನು ನಾನು ಬಳಸ್ಕೊಬೇಕು ಅದೇ ಫ್ರೀವಿಲ್ ಅಂತ ಹೇಳ್ಬೋದು ಎಷ್ಟು ಮಟ್ಟಿಗೆ ನನ್ನ ಇಚ್ಛೆ ಅಂತಕ್ಕಂಥದ್ದು ಸ್ವತಂತ್ರ ಇಚ್ಛೆ ಅಂತಕ್ಕಂಥದ್ದು ಆಸೆಗಳಿಂದ ಮುಕ್ತವಾಗುತ್ತೋ ಬೇರೆ ಬೇರೆ ವಿವಿಧ ವಿಧ ವಿಧವಾಗಿರ್ತಕ್ಕಂಥ ಆಸೆಗಳಿಂದ ಮುಕ್ತವಾಗುತ್ತೋ ಅಷ್ಟರ ಮಟ್ಟಿಗೆ ನಾನು ನನ್ನ ಇಚ್ಛೆ ಅಂತಕ್ಕಂಥದ್ದು ಭಗವದ್ ಇಚ್ಛಾನುಸಾರವಾಗಿ ವರ್ತಿಸಲು ಪ್ರಯತ್ನ ಪಡುತ್ತೆ ಅನುಗುಣವಾಗಿ ಅದು ವರ್ತಿಸೋಕ್ಕೆ ಪ್ರಯತ್ನ ಪಡುತ್ತೆ ಅವಾಗ ಏನಾಗುತ್ತೆ ಅಂತಂದ್ಬಿಟ್ರೆ ನನಗೆ ಆವಾಗ ಎಲ್ಲದೂ ಕೂಡ ಭಗವಂತನ ಇಚ್ಛೆಯಿಂದ ಆಗ್ತಕ್ಕಂಥದ್ದು ನನ್ನ ಇಚ್ಛೆಯಿಂದ ನಾನು ಅಂತಕ್ಕಂಥ ಅದು ಇಲ್ಲ ನನ್ನ ಇಚ್ಛೆ ಅಂತಕ್ಕಂಥ ಅದು ಇಲ್ಲ ಅಂತ ಅರಿವಾಗ್ತಕ್ಕಂಥದ್ದು ಅವಾಗ ಅದಕ್ಕೋಸ್ಕರವಾಗಿ ನಾವು ಆದಷ್ಟು ಕೂಡ ಆಸೆಗಳಿಂದ ಮುಕ್ತವಾಗ್ತಕ್ಕಂಥದ್ದು ಮುಖ್ಯ ಶಾಸ್ತ್ರದಲ್ಲಿ ಹೇಳಿದೆ ಆಪೋ ನಾರಾಯಣ ನೀರು ಭಗವಂತನ ಒಂದು ರೂಪು ಆದರೆ ಕೆಲವು ನೀರು ಪೂಜೆಗೆ ಅರ್ಹವಾಗಿದೆ ಇನ್ನು ಕೆಲವು ಮುಖ ತೊಳೆಯಲು ಮತ್ತು ಕೆಲವು ಮುಸುರೆ ತಿಕ್ಕಲು ಮತ್ತು ಕೆಲವು ಬಟ್ಟೆ ಒಗೆಯಲು ಇದನ್ನು ಕುಡಿಯುವುದಕ್ಕಾಗಲಿ ದೇವರ ಪೂಜೆಗಾಗಲಿ ಉಪಯೋಗಿಸಲಾಗುವುದಿಲ್ಲ ಹಾಗೆಯೇ ಭಗವಂತ ಎಲ್ಲರ ಹೃದಯದಲ್ಲೂ ಸಾಧು ಅಸಾಧು ಭಕ್ತ ಅಭಕ್ತ ಎಲ್ಲರಲ್ಲೂ ಇದ್ದಾನೆ ಆದರೆ ಅಸಾದು ಅಭಕ್ತ ದುಷ್ಟ ಇವರೊಡನೆ ವ್ಯವಹರಿಸಕೂಡದು ಸ್ನೇಹ ಬೆಳೆಸಕೂಡದು ಕೆಲವರೊಡನೆ ಕೇವಲ ಒಂದೆರಡು ಮಾತುಕತೆ ಆಡಬಹುದು ಆದರೆ ಇನ್ನು ಕೆಲವರೊಡನೆ ಹಾಗೂ ಮಾತನಾಡಬಾರದು ಅಂಥವರಿಂದ ಭಾಳ ದೂರದಲ್ಲೇ ಇರಬೇಕು ಒಬ್ಬ ಭಕ್ತ ಮಹಾಶೇರೆ ದುಷ್ಟ ನಮಗೆ ಕೇಡು ತರಲು ಉದ್ಯುಕ್ತನಾಗಿದ್ದರೂ ತಂದೆ ಬಿಟ್ಟರೂ ನಾವು ಸುಮ್ಮನೆ ಕೈಕೊಟ್ಟಿಕೊಂಡಿರಬೇಕೆ ಶ್ರೀರಾಮಕೃಷ್ಣ ಹೇಳ್ತಾರೆ ಸಮಾಜದ ಮಧ್ಯೆ ಇರಬೇಕಾದರೆ ದುಷ್ಟರ ಕೈಯಿಂದ ತಪ್ಪಿಸಿಕೊಳ್ಳಲು ಮನುಷ್ಯ ಸ್ವಲ್ಪ ತಮೋಗುಣವನ್ನು ಪ್ರದರ್ಶಿಸಬೇಕಾಗುತ್ತದೆ ಆದರೆ ಮುಯಿಗೆ ಮುಯಿಗೆ ತೀರಿಸಲು ಹೋಗಬಾರದು ಅಂದರೆ ತಮೋಗುಣ ಸ್ವಲ್ಪ ಪ್ರತಿಕಾರ ಮಾಡಬೇಕು ಅಂತ ಹೆದರಿಸ್ಬೇಕು ಅಂತನ್ಬಿಟ್ಟು ಅದಕ್ಕೆ ಇವರು ಸರ್ಪದ ಕಥೆ ಹೇಳ್ತಾರೆ ಸರ್ಪ ಮತ್ತು ಬ್ರಹ್ಮಚಾರಿ ಕತೆ ಹೇಳ್ತಾರೆ ಸ್ವಲ್ಪ ದೊಡ್ಡ ಇದೆ ನಾನು ಓದು ಓದುವುದಿಲ್ಲ ನಿಮಗೆಲ್ಲ ಗೊತ್ತಿರತಕ್ಕಂಥ ಕಥೆ ಅಂದರೆ ಬುಸುಗುಟ್ಬೇಕು ಅಂತ ಹೇಳ್ತಾರೆ ಬುಸುಗುಟ್ಟು ಅಂದರೆ ಹೇಗೆ ನಾವು ಏನಾರು ನನಗೆ ಏನಾರು ಮಾಡೋಕ್ಕ ನಾನು ಬುಸುಗುಟ್ಬೇಕಾ ಅಂದರೆ ನಾನು ಸ್ವಲ್ಪ ಹೆದರಿಸ್ಬೇಕು ಅಂತನ್ಬಿಟ್ಟು ಪ್ರತೀಕಾರ ಮಾಡಬೇಕು ಅಂತನ್ಬಿಟ್ಟು ಇದೊಂದು ದೊಡ್ಡ ಪ್ರಶ್ನೆ ಇದು ಕೂಡ ದೊಡ್ಡ ಪ್ರಶ್ನೆ ನಾವು ಎಷ್ಟು ಮಟ್ಟಿಗೆ ಪ್ರತೀಕಾರ ಮಾಡಬೇಕು ಪ್ರತೀಕಾರ ಕೇಡು ನಾವು ಪ್ರತೀಕಾರ ಮಾಡಬೇಕೆ ಮಾಡಬಾರ್ದೇ ನಾವು ಇವಿಲ್ಸನ್ನು ರಿಜಿಸ್ಟ್ ಮಾಡಬೇಕೆ ಮಾಡಬಾರ್ದೆ ಅನ್ನೋದು ಭಾಳ ಮುಖ್ಯ ಅನ್ನೇನು ಮಾಡ್ತೀವಿ ಅಂತಂದ್ಬಿಟ್ರೆ ನಾವು ಯಾರೋ ಸ್ವಾಮಿ ವಿವೇಕಾನಂದರ ಅಭಿಪ್ರಾಯ ಪ್ರಕಾರ ಎಲ್ರಿಗೂ ಕೂಡ ಈ ಪ್ರತೀಕಾರ ಮಾಡಬಾರ್ದು ಅಂತಕ್ಕಂಥದ್ದು ಇದೆಯಲ್ಲ ಎಲ್ರಿಗೂ ಕೂಡ ಅನ್ವಯಿಸೋಕಾಗೋದಿಲ್ಲ ಅದು ಕೆಲವರಿಗೆ ಅನ್ವಯ ಆಗ್ಬೋದು ಯಾರಿಗೆ ದೊಡ್ಡ ಸಂತರು ಸ್ಥಿತಪ್ರಜ್ಞರಂಥವ್ರಿಗೆ ಅನ್ವಯ ಆಗ್ಬೋದು ಉದಾಹರಣೆಗೆ ಪಾವುಹಾರಿಬಾಬಾ ಮತ್ತು ಅಂತ ಅನೇಕ ಸಾಧುಗಳ ಬಗ್ಗೆ ಹೇಳ್ತಾರೆ ಅವರು ಯಾರೋ ಕದಿಯೋಕೆ ಬರ್ತಾರಂತೆ ಆಶ್ರಮಕ್ಕೆ ಕದಿಯೋಕೆ ಬಂದಾಗ ಅವ್ರು ಕದೀತಾ ಇರುವಾಗ ಅವ್ರು ಎಚ್ಚರ ಆಯ್ತಂತೆ ತಕ್ಷಣ ಅವನು ಕದ್ದು ಸ್ವಲ್ಪ ಮಾ ಸಾಮಾನು ತೊಗೊಂಬಟ್ಟು ಓಡಿ ಹೋಗ್ತಾನಂತೆ ಇವರು ಉಳಿದಿದ್ದನ್ನು ತೊಗೊಂಡ್ಬಿಟ್ಟು ಅವ್ನ ಹಿಂದೆ ಓಡ್ತಾರಂತೆ ನೀವು ಉಳಿದಿದ್ದನ್ನು ತೊಗೊಂಡೋಗಪ್ಪ ನೀನು ಅಂತಂದ್ಬಿಟ್ಟು ಎಲ್ಲದೂ ಕದಿಯೋಕೆ ಆಗಲಿಲ್ಲ ಸಾರಿ ಅಂತಂದ್ಬಿಟ್ಟು ಉಳ್ದಿದ್ದನ್ನು ಕೊಡೋಕ್ಕೆ ಹೋಗ್ತಾರಂಥವ್ರು ಆ ರೀತಿ ನಾವು ಮಾಡೋಕ್ಕಾಗತ್ತಾ ಮಾಡೋಕ್ಕಾಗೋದಿಲ್ಲ ಕಳ್ಳ ಬಂದರೆ ಏನು ಮಾಡಬೇಕಾಗತ್ತೆ ಹೌದು ಕಳ್ಳನಲ್ಲೂ ಭಗವಂತ ಇದ್ದಾನೆ ಕಳ್ಳನಲ್ಲೂ ಭಗವಂತ ಏನು ಮಾಡೋದು ಅವ್ನು ಕಳ್ಳ ಬಂದಾಗ ಅವನು ಪೂಜೆ ಮಾಡೋಕ್ಕಾಗತ್ತಾ ಕುರ್ಸಿಬಿಟ್ಟು ಏನು ಮಾಡೋದು ಅಶೋಕನಂದ್ರೆ ಭಾಳ ಚೆನ್ನಾಗಿ ಹೇಳ್ತಾರೆ ಅಶೋಕನ್ ಅಂದರು ಬಂದಾಗ ಕಳ್ಳ ಮನೆ ಬರ್ತಾನೆ ಕಳ್ಳನ ಬಂದಾಗ ಅವನು ಹೇಗೆ ಪೂಜೆ ಮಾಡೋದು ಕಳ್ಳನಲ್ಲೂ ಭಗವಂತ ಇದ್ದಾನೆ ಅವನು ಪೂಜೆ ಮಾಡೋದು ಹೇಗೆ ಅವನು ಪೂಜೆ ಮಾಡೋ ವಿಧಾನ ಇದು ಯಾವ ರೀತಿ ಅಂತಂದುಬಿಟ್ರೆ ಪೊಲೀಸ್ನವನಿಗೆ ಫೋನ್ ಮಾಡಿಬಿಟ್ಟು ಅವನು ಹಿಡಿಸ್ಕೊಂಡು ಅರೆಸ್ಟ್ ಮಾಡಿಸೋದು ಇದು ಅವನಿಗೆ ಸಲ್ಲಿಸ್ಬೇಕಾಗಿರೋದ ನಿಜವಾದ ಪೂಜೆ ಅಂತನ್ಬಿಟ್ಟು ಅಂದ್ರೆ, ನಾವು ಅವನಿಗೆ ಏನು ಮಾಡಬೇಕು ಆ ಸಂದರ್ಭದಲ್ಲಿ ಮಾಡಬೇಕು ಆದರೆ ದ್ವೇಷ ಇರಬಾರ್ದು ಅಂತನ್ಬಿಟ್ಟು ಅದಕ್ಕೇ ಬುಸ್ಗುಟ್ಟಿ ಅಂತ ಹೇಳಿದ್ದು ಯಾರು ಶ್ರೀರಾಮಕೃಷ್ಣ ಬುಸ್ಗುಟ್ಟಬೇಕು ಅಂತ ಆದರೆ ದ್ವೇಷ ಇರಬಾರ್ದು ವಿಷಾಖ ಇರಬಾರ್ದು ಸ್ವಲ್ಪ ನಾವು ಮುಂದೆ ಹೋಗಿ ಹೇಳ್ಬೋದು ಸ್ವಲ್ಪ ಕಚ್ಚಬೇಕಾದರೂ ಕಚ್ಚಿ ಆದರೆ ವಿಷ ಕಾರ್ಬಾರ್ದು ಅಂತ ಅಂದರೆ ಯಾವುದೇ ರೀತಿಯಲ್ಲೂ ಕೂಡ ದ್ವೇಷ ಅಸೂಯೆ ಮನೋಭಾವ ಇರಬಾರ್ದು ಅಂತಂದ್ಬಿಟ್ಟು ಈಗ ಉದಾಹರಣೆಗೆ ಜಿ ಜೀಸಸ್ ಕ್ರೈಸ್ಟ್ ಹೇಳ್ತಾನೆ ಏನು ಅಂತಂದರೆ ಒಂದು ಕೆ ಬಲಗೆಣ್ಣೆ ಹೊಡೆದ್ರೆ ಎಡಗೆಣ್ಣೆ ಅಂತ ಹೇಳ್ತಾಳೆ ಅದು ಒಳ್ಳೆಯದು ಅದು ಸಾಧುಗಳ ದೃಷ್ಟಿಯಿಂದ ಉನ್ನತ ಶ್ರೇಷ್ಠ ಮಟ್ಟದ ಸಾಧಕರ ದೃಷ್ಟಿಯಿಂದ ಅದು ಒಳ್ಳೆಯದು ಆದರೆ ಎಲ್ಲರಿಗೂ ಕೂಡ ಅದನ್ನು ಏನಾಗುತ್ತೆ ಅಂತಬಿಟ್ಟು ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಸಮಾಜದಲ್ಲಿ ಅನ್ಯಾಯ ಅತ್ಯಾಚಾರಗಳು ಎಲ್ಲ ಕಡೆಯೂ ಕೂಡ ಅದು ವಿಜೃಂಭಿಸೋಕೆಕ್ ಶುರುವಾಗ್ಬಿಡುತ್ತೆ ಎಲ್ಲರೂ ದುಷ್ಟರು ಅದನ್ನು ಪ್ರಯೋಜನವನ್ನು ಪಡೆದುಬಿಡ್ತಾರೆ ಆಮೇಲೆ ಯಾರೂ ಕೂಡ ಶಾಂತಿಯಿಂದ ಸಮಾಜದಲ್ಲಿ ಇರೋಕ್ಕಾಗೋದಿಲ್ಲ ಅಂತಂದ್ಬಿಟ್ಟು ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಅಂದ್ ಆ ರೀತಿಯ ಒಂದು ಮನೋ ಅದನ್ನು ಎಲ್ಲರಿಗೂ ಕೂಡ ಅನ್ವಯ ಮಾಡೋಕೆ ಎಲ್ರಿಗೂ ಅನ್ವಯವಾಗೋದಿಲ್ಲ ಸ್ವಾಮಿ ವಿವೇಕಾನಂದರು ಭಾಳ ತಮಾಷೆಯಾಗಿ ಹೇಳ್ತಾರೆ ಏನು ಅಂತಂದ್ಬಿಟ್ರೆ ಜೀಸಸ್ ಕ್ರೈಸ್ಟ್ ಅದನ್ನ ಹೇಳ್ತಾನಲ್ಲ ಅದನ್ನು ಅನುಸರಿಸ್ತಾ ಇರೋರು ನಾವಂತೆ ಯಾರು ಪಾಶ್ಚಾತ್ಯರು ಯುರೋಪಿಯನ್ಸ್ ಇದಾರಲ್ಲ ಯುರೋಪ್ನವರು ಅದನ್ನು ಅನುಸರಿಸಿದರೆ ಅವರು ಅಷ್ಟು ಮುಂದೆ ಹೋಗ್ತಾನೇ ಇರಲಿಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ ಅವರು ಇಷ್ಟೊಂದು ಉನ್ನತ ಸ್ಥಿತಿ ಹೇಳ್ತಾನೆ ಇರಲಿಲ್ಲ ಅವ್ರು ಯಾರೂ ಅನ್ನ ಅದನ್ನು ಅನುಸರಿಸಲೇ ಇಲ್ಲ ಸಿ ಯು ಯೇಸು ಕೃಷ್ಣ ಹೇಳಿದ್ದನ್ನು ಆದರೆ ಅವರು ಏನು ಯಾರನ್ನು ಅನುಸರಿಸೋದನ್ನು ಶ್ರೀಕೃಷ್ಣ ಹೇಳಿದ್ದನ್ನು ಅನುಸರಿಸಿದರು ಶ್ರೀಕೃಷ್ಣ ಏನು ಹೇಳ್ತಾನೆ ಯುದ್ಧ ಮಾಡು ಅಂತ ಹೇಳ್ತಾನೆ ಯುದ್ಧ ಸ್ವಯುಗ ಫೈಟ್ ಅಂತ ಅನ್ಮಾಡ್ತಾನೆ ಅದನ್ನು ಅವರು ಅನುಸರಿಸಿದರು ಒಂದು ಒಂದು ಕೆನೆ ಹೇಳ ಮತ್ತೊಂದು ಅಂತ ಹೇಳಿದ್ರೆ ನಾವು ಅನುಸರಿಸ್ತಾ ಇದ್ದೀವಿ ಅದಕ್ಕೋಸ್ಕರ ನಾವು ಹೀಗಿದ್ದೀವಿ ಅಂತ ಅಂತ ಹೇಳ್ತಾರೆ ಅದಕ್ಕೆ ನಾನು ಒಂದು ಒಂದು ಜೋಕು ಹೊದ್ದೆ ಭಾಳ ಚೆನ್ನಾಗಿದೆ ಈ ಬಲಗಣ್ಣೆ ಹೊಡೆದ್ರೆ ಎಡೆಗಣ್ಣೆ ತೋರಿಸಿ ಅಂತ ಹೇಳ್ತಾರಲ್ಲ ಒಂದು ಸಾರಿ ಒಬ್ಬ ಪಾದ್ರಿ ಯೇಸು ಟೀಚಿಂಗ್ಸ್ ಬಗ್ಗೆ ಮಾತಾಡ್ತಾ ಇದ್ದರಂತೆ ಸಭೆಯಲ್ಲಿ ಅವರು ಇದೇ ವಿಷಯವನ್ನು ತೊಗೊಂಬಿಟ್ಟು ಮಾತಾಡ್ತಾ ಇದ್ದರು ಹ್ಞೂ ಬಲಗಣ್ಣೆಗೆ ಎಡಗಣ್ಣೆ ತೋರಿಸ್ಬೇಕು ಅನ್ನೋದನ್ನು ಅದನ್ನು ವಿವರಿಸ್ಬಿಟ್ಟು ಹೇಳ್ತಾ ಇದ್ದರಂತೆ ಸಡನ್ಲಿ ಯಾರೋ ಒಬ್ಬ ಒಬ್ಬ ಶ್ರೋತೃನವರು ಒಬ್ಬ ಹೋಗ್ಬಿಟ್ಟು ಸ್ಟೇಜ್ ಮೇಲೆ ಹೋಗಿ ನಿಂತ್ಕೊಂಡಂತೆ ಅಂತಕೊಂಡ್ಬಿಟ್ಟು ಕೇಳಿದ್ರಂತೆ ನೀವು ಇಷ್ಟೊಂದು ಮಾತಾಡ್ತಿರಲ್ಲ ನೀವು ಯೇಸು ಕ್ರಿಸ್ತ ಹೇಳಿದ್ದನ್ನೆಲ್ಲ ನಂಬ್ತೀರಾ ಹೌದು ನಂಬ್ತೀನಿ ಅವ್ನು ಹೇಳಿದ್ದನ್ನೆಲ್ಲ ಫಾಲೋ ಮಾಡ್ತೀರಾ ಹೌದು ಅನುಸರಿಸ್ತೀನಿ ಹೇಗೆ ಅನುಸರಿಸ್ತೀರಾ ಏನು ಕರೆಕ್ಟಾಗಿ ಅದು ಟು ದಿ ಲೆಟರ್ ಟು ದಿ ಲೆಟರ್ ಐ ಫಾಲೋ ಅಂತ ಅಂತ ಅವನು ತಕ್ಷಣ ಒಂದು ಕೆನೆ ಹೊಡೆದಂತೆ ಇವನು ಒಂದು ಕೆನೆಗೆ ಬಿಟ್ಟನಂತೆ ಇವನಿಗೆ ತಿರುಗಿಬಿಟ್ಟಿನಂತೆ ಆವಾಗ ಕೇಳಿದ್ ಎಲ್ಲಿ ಅನುಸರಿಸ್ತಾ ಇದ್ದೀರಾ ಯೇಸು ಕ್ರಿಸ್ತ ಏನು ಹೇಳಿದಾನೆ ನೀವು ಬಲಗಣ್ಣೆ ಹೊಡೆದ್ರೆ ಎಡಗಣ್ಣೆ ತೋರಿಸ್ಬೇಕು ಅಂತ ಹೇಳಿಲ್ವಾ ನೀವು ಮತ್ತೆ ಯಾಕೆ ನಾನು ಪ್ರತಿ ಹೊಡಿತಾ ಇದ್ದಾರೆ ಅವನು ಹೇಳಿದಂತೆ ನೀವು ಬಲಗಣ್ಣೆ ಹೊಡೆಯಲಿಲ್ಲ ಎಡಗನ್ನೇ ಹೊಡೆದಿದ್ದು ಅಂತನ್ಬಿಟ್ಟು ಅದಕ್ಕೋಸ್ಕರ ನಾವು ಪ್ರತಿ ಹೊಡೆದಂತನ್ಬಿಟ್ಟು ಮತ್ತೆ ಅವ್ರು ಹೇಳಿದರು ಯೇಸು ಕ್ರಿಸ್ತ ಭಾಳ ಬುದ್ಧಿವಂತ ಅವನೇನು ಹೇಳಿದಾನೆ ಅಂತನ್ಬಿಟ್ರೆ ಬಲಗನ್ನೆಗೆ ಹೊಡೆದ್ರೆ ಎಡಗನ್ನೆ ತೋರಿಸಿ ಅಂತನ್ಬಿಟ್ಟು ಯಾರೂ ಕೂಡ ಬಲಗೈನಲ್ಲಿ ಬಲಗೈನ್ನೆ ಹೊಡೆಯೋಕೆ ಆಗೋದಿಲ್ಲ ಎಡಗನ್ನಿಗೆ ಹೊಡಿಬೇಕು ಅಲ್ವಾ ಎಡಗಣ್ಣಿ ಎಡಗೈನಲ್ಲಿ ನೀವು ಬಲಗನ್ನೆ ಹೊಡಿಬೋದು ಬಲಗೈನಲ್ಲಿ ಹೊಡಿಬೇಕು ಅಂತನ್ಬಿಟ್ರೆ ನೀವು ಬಲಗ ಎಡಗನ್ನಿಗೆ ಹೊಡಿಬೇಕಾಗತ್ತೆ ಅವ್ರು ಎಡಗನ್ನೆ ಹ್ಞೂ ಎಡಗನ್ನಿಗೆ ಹೊಡೆಯಬೇಕಾಗತ್ತೆ ಜೀಸಸ್ ಕ್ರಿಸ್ಟ್ ಹೇಳೋದು ಸರಿಯಾಗಿ ಇದೆ ಅವರು ಎಡಗನ್ನಿಗೆ ಹೊಡಿತಾರೆ ಅದನ್ನು ಬಲಗಣ್ಣಿಗೆ ಹೊಡೆದ್ರೆ ಮಾತ್ರ ಎಡಗನ್ನೆ ತೋರಿಸಿ ಅಂತ ಹೇಳಿದ್ದು ಶಾಂತಿ ಶಾಂತಿ ಶಾಂತಿ ಹರಿ ಓಂ ತತ್ಸತ್ ಶ್ರೀರಾಮರ್ಪಣಮಸ್ತು